धर्मंत्य, ಧರ್ಮ ಸರ್ವರ್ಮಸ್ವಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೆ ವಸುತ ಕಂಪಚಾ ದೇವೀ ಪರಮ कृष्णं ವಂದೇ ಜಗತ್ತು ಶಿತಿ ಜಗತಿ ಮಾವತ್ಚನರಚನ ಕೇವಲ ಚಾಕಲಯ ಧ್ರವಪದಿ ಯಾ ಯಾ ಧ್ರವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ कस्तर कस्तरति मैं उत्तर हाक्ता अ उत नारद् नल्वत् सूत्र के, के मुंह ಈ ಹಿಂದೆ ಆದಂತಹ ಸೂತ್ರಗಳಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಎತ್ತಬೋದು ಅದನ್ನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ नंशयर अन्सते नंश कृष्णन कृपया हम सूत्र नोटी कर्म फल्च कर्म सन्यासम सन्यास अंतर है बीड़कू सन्यासू ऐन व्यत सूक्ष्मवान व्यत्यास बहुत व्यत ना इचार बीड़े सन्यास नतो निर्द्वंदोन इेले आत द्वंद्विंद मुक्तन पार्ताने अदे फल आव्वंद्व हिडकोदू नूंक हिडको कष्ट सुख इच्छा अनिष्ट आमले शीत उष्ण इत्यादि द्वंद्व नू नार्तान ಅದು ಬರುವುದಿಲ್ಲ ಅಂತಲ್ಲ ಅವನು ನಿರ್ಜೀವ ಗೋಡೆ ತರ ಆಗ್ತಾನೆ ಅಂತಲ್ಲ ಇಲ್ಲಿ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಓ ಅವನು ಈ ರೀತಿ ಮಾಡಿದ್ರೆ ಕರ್ಮ ಫಲವನ್ನು ತಿಳಿಸಿದ್ರೆ ಸನ್ಯಾಸ ಮಾಡಿದ್ರೆ ಭಗವಂತನಿಗೆ ಸನ್ಯಾಸ ನಾನು ಮಾಡ್ತಾ ಇದ್ದೇನೆ ಅಲ್ಲ ಹೇ ಭಗವಂತ ನಿನ್ನಿಂದ ಆಗ್ತಾ ಇದ್ದೇನೆ ಸನ್ಯಾಸ ಮಾಡಿದ್ರೆ ಗೋಡೆ ಆಗ್ತಾನೆ ಹಾಗೆ ಅಲ್ಲ ಅಂತ ನಿರ್ದೊಂದ್ ಹೋಗಹತಿ ಅಂದ್ರೆ ಅವನಿಗೇನು ಶೀತ ದುಃಖ ಏನು ಶೀತ ಉಷ್ಣ ಗೋಡೆಗೂ ಇಲ್ಲ ಮಳೆ ಚಳಿ ಮತ್ತೆ ಉಷ್ಣ ಅದು ಕೂಡ ಸಹಿಸ್ಕೊಳುತ್ತೆ ಅದಕ್ಕೂ ಏನಿಲ್ಲ ಹಾಗೆ ಸುಖ ದುಃಖ ಎರಡರನ್ನು ಒಂದೇ ಥರ ನಿಂತ್ಕೊಂಡೇ ಇರುತ್ತೆ ಕೇವಲ ಅವ್ರ ಇಂಜಿನಿಯರ್ ಸೇರೇ ಕಟ್ಟಿರಬೇಕಷ್ಟೇ ಹಾಗಾದ್ರೆ ನಮಗೂ ಗೋಡೆಗೂ ಏನು ವ್ಯತ್ಯಾಸ ನಿರ್ಜೀವತ್ ಏನ್ ವ್ಯತ್ಯಾಸ ಹಾಗಲ್ಲ ಸಂಪೂರ್ಣ ಬೇರೆ ಎಲ್ಲ ಈ ಶರೀರಕ್ಕೆ ಈ ಮನಸ್ಸಿಗೆ ಇರುತ್ತೆ ಆದರೆ ಈಗ ಅವುಗಳಿಂದ ಲಿಪ್ತನಾಗುವುದಿಲ್ಲ ಹೇಗೆ ಆ ತಾವರೆ ಎಲೆ ಮೇಲೆ ನೀರು ನಿಂತಿರ್ತದೋ ಹಾಗೆ ಇರುತ್ತೆ ಇವನ ಮೇಲೆ ತಾವರೆ ಎಲೆ ಮೇಲೆ ನೀರು ಇದೆಯೋ ಇದೆ ಇಲ್ಲ ಹೇಗೆ ಸ್ವಾಮಿ ಇಲ್ಲ ಅಂತ ಹೇಳ್ತೀರಾ ನೀವು ಸ್ವಲ್ಪ ಅಲರ್ಟ್ತೀವಿ ನೋಡಿ ಅದ್ ಗೊತ್ತಾಗುತ್ತೆ ಅಂಟಿ ಕೊಡುತ್ತಾ ನೋಡ್ಬೇಕಾಗುತ್ತೆ ಮುದ್ರಾಯ್ತು ಉತ್ತಿನ ಮುತ್ತಿನ ಇದ್ರ ತರ ಹೊರಟೋಯ್ತು ಒಂದು ಚೂರು ಇದು ಉಳಿಸೋದಿದಾಗ ಆ ರೀತಿ ಅವನ ಮನಸ್ಸು ಇರ್ತದೆ ಯಾಕಂದ್ರೆ ಅದೆಲ್ಲ ಭಗವಂತನಲ್ಲಿ ಶರಣಾಗಿರ್ತದೆ ಆ ಮನಸ್ಸು ಹೀಗಾಗಿ ನಿರ್ದ್ವಂದ್ವ ಆ ದ್ವಂದ್ವಗಳಿಂದ ಅವನು ಲಿಪ್ತನಾಗ್ತಾನ ಅಲಿಪ್ತನಾಗ್ತಾನ ಅಸಕ್ತನಾಗ್ತಾನೆ ಅವುಗಳಿಗೆ ಅವು ಬಂದು ಹೋಗ್ತವೆ ಬಂದು ಹೋಗ್ತದೆ ಅವನಲ್ಲಿ ಇರ್ತವೆ ಬೇರೆಯವ್ರಿಗೆ ಕಾಣಿಸ್ತದೆ ಅವನಲ್ಲಿರ್ತಕ್ಕಂತಹ ದ್ವಂದ್ವಗಳು ಬೇರೆಯವರಿಗೆ ಕಾಣಿಸ್ತದೆ ಅಜ್ಞಾನಿಗಳಿಗೆ ಕಾಣಿಸ್ತದೆ ಇವನಿಗೆ ಯಾವ ರೀತಿಯ ಒಂದು ಇದು ಇಲ್ಲ ಅವನು ನಿರ್ದ್ವಂದ್ವನಾಗ್ತಾನ ದ್ವಂದ್ವಗಳಿಂದ ಮುಕ್ತನಾಗ್ತಾ ಅದೊಂದು ಅದ್ಭುತವಾದಂತಹ ಸ್ಥಿತಿ ಅದು ಅದನ್ನು ವರ್ಣಿಸ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅದು ಐವತ್ತೆರಡನೇ ಸೂತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ ಆಮೇಲೆ ನೋಡೋಣ ಈಗ ಇದಾದ ನಂತರ ಈಗ ಕಳೆದ ತರಗತಿಯಲ್ಲಿ ಒಂದು ಹೇಳಿದೆ ನಾನು ಕೆಲವರು ಈ ಕರ್ಮಗಳನ್ನು ಎರಡು ರೀತಿಯಾಗಿ ವಿಂಗಡಿಸಿದ್ದಾರೆ ಅಂತ ಒಂದು ಲೌಕಿಕ ಕರ್ಮಗಳು ಇನ್ನೊಂದು ವೈದಿಕ ಕರ್ಮಗಳು ಅಂತ ಇದನ್ನ ಈ ಅರ್ಥದಲ್ಲೂ ತೆಗೆದುಕೊಳ್ಬಹುದು ತಪ್ಪೇನಿಲ್ಲ ಈ ಲೌಕಿಕ ಕರ್ಮಗಳನ್ನು ಸನ್ಯಾಸ ಮಾಡಿದ ಸನ್ಯಾಸ ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೇನೆ ಕರ್ಮಫಲವನ್ನು ಬಿಟ್ಟು ಕೂಡ ನಾನು ಅನ್ನೋದು ಇದ್ದೇ ಇರ್ತದೆ ನನ್ನ ಕೆಲಸ ನನ್ನ ಕರ್ಮ ಇಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಮಾಡಬೇಕು ಅಂತ ಇರ್ತದೆ ಅದನ್ನು ಕೂಡ ಅವನು ಭಗವಂತಲ್ಲಿ ಇಟ್ಟುಬಿಡ್ತಾನ ಮತ್ತದ್ರ ಬಗ್ಗೆ ಆಲೋಚನೆ ಮಾಡೋದಿರ್ತಾನೆ ಕೇವಲ ಕೆಲಸಕ್ಕೋಸ್ಕರ ಕೆಲಸ ಮಾಡ್ತಾನೆ ಅವನ ಪ್ರೀತ್ಯರ್ಥವಾಗಿ ನಿಮಿತ್ತ ನಿಮಿತ್ತದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾನೆ ಭಗವಂತನ ನಿಮಿತ್ತವಾಗಿ ನಿಮಿತ್ತ ಮಾತ್ರ ಭವ ಹಾಗೆ ಅದು ಲೌಕಿಕ ಕರ್ಮಗಳಾಯಿತು ಅಥವಾ ಸ್ಮಾರ್ಟ ಕರ್ಮಗಳಾಗಿತ್ತು ಹಿಂದಿನ ಸೂತ್ರದಲ್ಲಿ ಈಗ ವೇದಾನಪಿ ತನ್ಯಸ್ತತಿ ಅಂದರೆ ವೈದಿಕ ಕರ್ಮಗಳು ಅಂತ ಇರ್ತದೆ ವೈದಿಕ ಕರ್ಮಗಳು ಅಂದರೆ ಯಜ್ಞಿಯಾದವರು ವೇದದಲ್ಲಿ ಹೇಳಿರತಕ್ಕಂಥ ಅನುಷ್ಠಾನಗಳು ಉಪಾಸನೆಗಳು ಇವಲ್ಲ ಈ ಉಪಾಸನೆಯನ್ನು ಕೇವಲ ನಿಶ್ಕ್ರೇಯಸಕ್ಕೋಸ್ಕರ ಮಾಡುವುದಲ್ಲ ಅಂದರೆ ಭಗವಂತನೇ ಬೇಕು ಅಂತ ಮಾಡುವುದಲ್ಲ ಅದನ್ನ ಮಾಡಿದ್ರು ಕೂಡ ಲೋಕಪ್ರಾಪ್ತಿಯಾಗುತ್ತೆ ಈಗ ಉದಾಹರಣೆಗೆ ಬೃಹದಾರಣ್ಯಕ್ಕೆ ಉಪನಿಷತ್ ಅಂತ ಒಂದಿದೆ ಆ ಉಪನಿಷತ್ತಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಒಂದು ಉಪಾಸನೆಯ ಚಿತ್ರಣ ನಲ್ಲಿ ಅಶ್ವಮೇಧ ಯಜ್ಞದ ಒಂದು ಕಲ್ಪನೆ ಬರ್ತದೆ ಉಷಾವ ಅಶ್ವಸ್ಥ್ಯ ಮೇಧ್ಯ ಅದೊಂದು ಬರ್ತದೆ ಆ ಮೇಧ್ಯ ಯಜ್ಞಕ್ಕೆ ಉಪಯೋಗಿಸಲ್ಪಡ ಪಡುವಂತಹ ಬಳಸಲ್ಪಡುವಂತಹ ಆ ಅಶ್ವದ ಒಂದು ಕಲ್ಪನೆ ಬರುತ್ತೆ ಮೇಧ್ಯವಾದಂತಹ ಅಶ್ವ ಅದರಲ್ಲಿ ಎಲ್ಲ ಆ ಅಶ್ವದ ಒಂದು ಪಾಠ ಹೇಳಿಬಿಟ್ಟು ಅಂಗಾಂಗಗಳನ್ನು ಹೇಳಿ ಅದರ ಮೇಲೆ ಉಪಾಸನೆ ಮಾಡಬೇಕಾಗ್ತದೆ ಇದೇ ಆ ಬ್ರಹ್ಮ ಆ ಬ್ರಹ್ಮನ ವಿರಾಟ್ ಸ್ವರೂಪದ ಬ್ರಹ್ಮ ಹಾಗೂ ಈ ಅಶ್ವ ಅದೆರಡಕ್ಕೂ ಒಂದೇ ಸಾಧಾರಣ್ಯವನ್ನು ಅವನು ಕಲ್ಪಿಸಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದ ಫಲ ಬರುತ್ತೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಎಷ್ಟೋ ಜನಕ್ಕೆ ಅಶ್ವೇಧ ಮಾಡುವಂತಹ ಸಾಮರ್ಥ್ಯವಿರುವುದಿಲ್ಲ ಅಧಿಕಾರವಿರುವುದಿಲ್ಲ ಆದರೆ ಅಂಥವರಿಗೂ ಕೂಡ ಇದನ್ನ ಕೇವಲ ಉಪಾಸನೆಯ ರೂಪದಲ್ಲಿ ಭಾವಿಸಿದ್ರೆ ಸಾಕು ಪರಿಪಾಲಿಸಿದ್ರೆ ಸಾಕು ಆ ಅಶ್ವವೇಧದ ಫಲ ಅವರಿಗೇನು ಬರುತ್ತೋ ಅದೇ ಫಲ ಇವ್ರಿಗೂ ಬರುತ್ತೆ ಈ ಎಲ್ಲ ಸೌಕರ್ಯಗಳನ್ನ ನಮ್ಮ ಭೇದದಲ್ಲಿ ಮಾಡಿಟ್ಟಿದ್ದಾರೆ ಆದರೆ ಅದರಲ್ಲೂ ಕೂಡ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ಒ ಏನೋ ಒಂದು ಲೋಕ ಸಿಗುತ್ತೆ ಅಷ್ಟೆ ಭೂಭುವ ಸ್ವಹ ಮಹ ಚನ ತಪ ಈ ಏಳು ಲೋಕಗಳು ಏನೇ ಇದೆಯೋ ಈ ಲೋಕಗಳಲ್ಲಿ ಯಾವುದೋ ಒಂದು ಲೋಕ ಸಿಗುತ್ತೆ ಹೆಚ್ಚಂದ್ರೆ ಬ್ರಹ್ಮ ಲೋಕದವರೆಗೆ ಹೋಗ್ತಾ ಅದೇ ಕೊನೆಯ ಲೋಕ ಅಂದರೆ ಅದು ಲೋಕ ಅಂದರೆ ಅದು ಅದು ಕೂಡ ನಾಶವಾಗುತ್ತದೆ ಆ ನಾಶವಾಗತಕ್ಕಂತಹ ಲೋಕಕ್ಕೆ ಹೋಗ್ತಾ ಇರ್ತಾನೆ ಅದು ಎಷ್ಟೋ ಕಲ್ಪ ಆಗ್ಬೋದು ಕೊನೆಯಾದರೂ ಒಮ್ಮೆ ಆ ಒಂದು ಆ ಬ್ರಹ್ಮನ ಒಂದು ಆಯಿತು ಮುಗಿದ್ಮೇಲೆ ಅದು ಕೂಡ ಏಳು ಮಾಡ ಫಲಗಳು ಕೂಡ ಅಶಾಶ್ವತ ನಶ್ವರ ಶಾಶ್ವತವಲ್ಲ ಇದು ಉಪಾಸನೆ ಪದ ಅದೇ ಉಪಾಸನೆಯನ್ನ ನಿಸ್ವಾರ್ಥವಾಗಿ ಮಾಡಿದಾಗ ಬ್ರಹ್ಮ ಪ್ರಾಪ್ತಿಯಾಗುತ್ತೆ ಹೇಗೆ ಚಿತ್ತ ಶುದ್ಧಿ ಆಗುವುದರೊಂದಿಗೆ ಚಿತ್ತ ಶುದ್ಧಿ ಆದಾಗ ಆ ಬ್ರಹ್ಮದ ಬೆಳಕು ಬ್ರಹ್ಮ ಏನು ಅಂತ ಹೇಳಿ ಅವನಿಗೆ ಆ ಬುದ್ಧಿಗೆ ಗೋಚರವಾಗಿದೆ ನಿಹಿತೋ ಗುಹಾಯ ಆ ಗುಹೆಯೊಳಗೆ ಇರತಕ್ಕಂತಹ ರಹಸ್ಯದಲ್ಲಿ ಇರತಕ್ಕಂತಹ ಬುದ್ಧಿಗೂ ಸಾಕ್ಷಿಯಾಗಿರತಕ್ಕಂತಹ ಬ್ರಹ್ಮ ಅವನು ಮುಖಾಮುಖಿಯಾಗುತ್ತೆ ಆ ಸತ್ಯದ ಮುಖಾಮುಖಿ ಇದೇನೇ ಇರಲಿ ಆ ರೀತಿಯಾಗಿಯೂ ನಾವು ತಿಳ್ಕೊಳ್ಬೋದು ವೇದ ವೈದಿಕ ಕರ್ಮಗಳು ಅಂತ ಈಗ ಕೇವಲ ಇಷ್ಟೇ ಅರ್ಥ ಇಟ್ಕೊಂಡ್ರೆ ಇನ್ಕಷ್ಟ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಯಾರಿಗೆ ವೇದದಲ್ಲಿ ಅಧಿಕಾರವಿಲ್ಲವೋ ಅವ್ರು ಹೇಗೆ ಅದನ್ನು ಸನ್ಯಾಸ ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ ಈಗ ನಮ್ಮ ಶಾಸ್ತ್ರದ ಪ್ರಕಾರ ವೇದದಲ್ಲಿ ಇಂಥವ್ರಿಗೆ ಮಾತ್ರ ಅಧಿಕಾರ ಇಂಥವ್ರಿಗೆ ಅಧಿಕಾರ ಇಲ್ಲ ಅಂತ ಇದೆ ಹಾಗಿದ್ರೆ ಅಧಿಕಾರ ಇಲ್ಲವರು ಸನ್ಯಾಸ ಹೇಗೆ ಮಾಡೋದು ಅನ್ನೋದು ಕಷ್ಟ ಆಗುತ್ತೆ ಹೀಗಾಗಿ ಆ ಅರ್ಥವನ್ನು ತೆಗೆದುಕೊಂಡ್ರೆ ಅದು ಸೀಮಿತ ಅರ್ಥವಾಗುತ್ತೆ ಇದಕ್ಕೆ ಏನು ಹೇಳಬಹುದು ಅಂತ ಹೇಳಿದ್ರೆ ವೇದದ ಸಾರವಾದಂತಹ ಯಾವ ಧರ್ಮ ಅಧರ್ಮಗಳಿದೆಯೋ ವೇದದ ಸಾರವಾಗಿರತಕ್ಕಂತಹ ಯಾವ ಧರ್ಮ ಅಧರ್ಮಗಳಿದೆಯೋ ಅದನ್ನು ಹೇಳ್ತಕ್ಕಂಥದ್ದು ಅದನ್ನೂ ಕೂಡ ಬಿಟ್ಟು ಸನ್ಯಸತಿ ಅಂದರೆ ಅದನ್ನು ಕೂಡ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು इली सूक्ष्मन हेन्े भगवंत हद्न अध्याय सर्वधर्मा परतज्यम एक शरण व्रज आगे मा ना पात्र मुक्तमी नागे नोप ए समय ना नोड़ी ಕೆಲವು ಸಾಧಕರಿಗೆ ಒಂದು ಹಂತದಲ್ಲಿ ಇಂತಹ ಧರ್ಮ ಅಧರ್ಮಗಳು ಅದು ಬೆಂಬಿಡದ ಭೂತದ ಥರ ಬಂದು ಅವ್ರನ್ನ ಕಾಡ್ತದೆ ಅವರು ಸರಿಯಾದ ಮಾರ್ಗದಲ್ಲೇ ಹೋಗ್ತಾ ಇದ್ರು ಕೂಡ ಯಾಕಂದರೆ ಈ ಧರ್ಮ ಅಧರ್ಮಗಳು ತುಂಬ ಸೂಕ್ಷ್ಮ ತುಂಬಾ ಸೂಕ್ಷ್ಮ ನೀವು ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ ಧರ್ಮ ನಿರ್ಣಯ ಎಷ್ಟು ಕಷ್ಟ ಅಂತ ಅದರಲ್ಲಿ ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ಧರ್ಮ ಇನ್ನೊಂದು ಕಾಲಕ್ಕೆ ಇನ್ನೊಂದು ವ್ಯಕ್ತಿಗೆ ಇನ್ನೊಂದು ದೇಶಕ್ಕೆ ಅಧರ್ಮ ಹೀಗಾಗಿ ಅದರ ನಿರ್ಣಯ ತುಂಬಾ ಕಷ್ಟ ಹೀಗಾಗಿ ಮನು ಕೂಡ ತನ್ನ ಆ ಸ್ಮೃತಿಯಲ್ಲಿ ಕೊನೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹನ್ನೆರಡು ಅಧ್ಯಾಯಗಳಿದೆ ಮನುಸ್ಮೃತಿಯಲ್ಲಿ ಕೊನೆಯಲ್ಲಿ ಅವನು ಹೇಳುವುದೇನು ಅಂತ ಹೇಳಿದ್ರೆ ಈ ಧರ್ಮಾಧರ್ಮಗಳನ್ನ ನೀವು ನಿಶ್ಚಯ ಇಷ್ಟೆಲ್ಲ ಓದಿದ ಮೇಲೂ ಕೂಡ ನೀವು ನಿಶ್ಚಯ ಮಾಡೋದು ಹೇಗೆ ಅಂದರೆ ಶಿಷ್ಟರ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಿದ ವೇದಕ್ಕೆ ಇದು ಪೂರಕವಾಗಿರಬೇಕು ವೇದವನ್ನು ಇದು ಮೀರಿದ್ರೆ ಇದೇ ಅಧರ್ಮವಾದ ಇವನೇನು ಬರ್ದೇನೋ ಇದೇ ಅಧರ್ಮವಾದ ಆ ವೇದದ ಸ್ಪಿರಿಟ್ ಏನಿದೆಯೋ ಅದಕ್ಕೆ ಇದಾಗಿರಬೇಕು ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳ್ತಾರೆ ಅಂದರೆ ಸ್ಮೃತಿ ಹಾಗೂ ಶ್ರುತಿ ಎರಡು ಒಟ್ಟಿಗೆ ಹೋಗ್ತಾ ಇದ್ರೂ ಚೆನ್ನಾಗಿರುತ್ತೆ ಯಾವಾಗ ಸ್ಮೃತಿಗೂ ಹಾಗೂ ಶ್ರುತಿಗೂ ವಿರುದ್ಧ ಅಥವಾ ವೈರುದ್ಧ ಬಂದ್ಬಿಡ್ತದೋ ಆಗ ಸ್ಮೃತಿಯನ್ನು ಬಿಡಬೇಕಾಗತ್ತೆ ಶ್ರುತಿಯನ್ನೇ ತೆಗೆದುಕೊಳ್ಬೇಕಾಗತ್ತೆ ಹೈಕೋರ್ಟ್ ಒಂದು ರೂಲಿಂಗ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಕೊಡುತ್ತೆ ಈಗ ಯಾವುದು ಪಾಲಿಸಬೇಕು ಸ್ಪಷ್ಟವಾಗಿತ್ತು ಹಾಗೆಯೇ ಶ್ರುತಿಯ ರೂಲಿಂಗ್ ಅನ್ನೋದು ಸುಪ್ರೀಂ ಕೋರ್ಟ್ ರೂಲಿಂಗ್ ಸ್ಮೃತಿಯ ರೂಲಿಂಗ್ ಅನ್ನೋದು ಹೈಕೋರ್ಟ್ ರೂಲಿಂಗ್ ಲೋಯರ್ Bench ಅಂತ ಹೇಳ್ಬೋದು ಆವಾಗ ನಾವು ಶ್ರುತಿಯನ್ನೇ ತೆಗೆದುಕೊಳ್ಬೇಕು ಯಾಕಂದ್ರೆ ಈ ಸ್ಮೃತಿಗಳು ಕೂಡ ಬಂದಿರುವುದು ಶ್ರುತಿಯಿಂದ ಅದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ ಶ್ರುತಿ ಅಂತ ಯಾಕೆ ಹೇಳ್ತಾರಂದ್ರೆ ಗುರು ಹೇಳ್ತಾನೆ ಶಿಷ್ಯ ಕಿವಿಯಿಂದ ಕೇಳಿಸ್ಕೊಂಡು ಅನುಚ್ಚಾರಣೆ ಮಾಡ್ತಾನೆ ಹೀಗಾಗಿ ಅದಕ್ಕೆ ಅನೂಚಾರ ಅಂತಲೂ ಹೆದರು ಶ್ರುತಿ ಹಾಗೆ ಶ್ರುತಿ ಶ್ರವಣದಿಂದ ಬಂದಿರತಕ್ಕಂತಹ ಅದ್ರದ್ದು ಅದಕ್ಕೂ ಶ್ರುತಿ ಅಂತ ಮತ್ತೆ ಆ ಶ್ರುತಿಯಲ್ಲಿರ್ತಕ್ಕಂತಹ ಏನೇನು ತತ್ವಗಳಿದೆಯೋ ಅದನ್ನು ನೆನಪಿನಲ್ಲಿಟ್ಕೊಂಡು ಸ್ಮೃತಿಕಾರನಾದವನು ದೈನಂದಿನ ಜೀವನವನ್ನು ಹೇಗೆ ನಡೆಸಬೇಕು ಸಮಾಜದಲ್ಲಿ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಬೇಕು ಅಂತ ಬರಿತಾನೆ ಆವಾಗ ಅದು ಸ್ಮೃತಿ ಅಂತ ಕೊಡ್ತದೆ ಯಾಕೆ ಅದು ಒಂದು ಸ್ಮೃತಿಯಲ್ಲಿ ಶ್ರುತಿಯು ಅವನ ಲಿಪಿಗೆ ಬಂತು ಅಥವಾ ಒಂದು ಸ್ಮೃತಿ ಟೆಕ್ಸ್ಟೈಲ್ ಅವನ ತಲೆಯಲ್ಲಿ ಇಷ್ಟು ಹೊತ್ನಲ್ಲಿಯ ವೇದ ಇತ್ತಲ್ಲ ಆದ್ರಿಂದ ಅದು ಆ ಒಂದು ಲಿಪಿಗೆ ಬರೋಕೆಂಬ ಸ್ಮೃತಿ ಅಂತ ನೆನಪಿನಲ್ಲಿ ಉಳಿತು ಇದಿಷ್ಟೇ ಅದೇ ಈಗ ಕೆಲವೊಂದು ಹಂತ ಇದೆ ಹೋಗ್ತಾ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಏನಿದು ನಾನು ಸುಳ್ಳು ಹೇಳ್ಬಿಟ್ಟನಲ್ಲ ಇದೇನಿದು ನಾನು ಅಧರ್ಮ ಮಾಡಿಬಿಟ್ಟಲ್ಲ ಇದೇನಿದು ನಾನು ನನ್ನ ಪತ್ನಿಯನ್ನು ತೇರಿಸ್ಬಿಟ್ನಲ್ಲ ಇದೇನಿದು ನಾನು ನನ್ನ ತಂದೆ ತಾಯಿ ಅಂತ ಬಿಟ್ಬಿಟ್ಟನಲ್ಲ ಇದೇನಿದು ನಾನು ಹ್ಮ್ ಏನು ಆ ನನ್ನ ಲೋಕಕ್ಕೆ ಮಾಡುವಂತಹ ಸೇವೆಯನ್ನು ಬಿಟ್ಬಿಟ್ಟನಲ್ಲ ಈ ರೀತಿಯಾದಂತಹ ಸಂಶಯ ಅವನನ್ನು ಕಾಡುತ್ತೆ ಧರ್ಮ ಅಧರ್ಮಗಳಿಗೆ ಸಂಬಂಧಪಟ್ಟಂತಹ ಸಂಶಯ ಕಾಡ್ತದೆ ಯಾವಾಗ ತುಂಬಾ ಮುಂದೆ ಹೋದ್ಮೇಲೆ ಬರುತ್ತೆ ಸ್ಟೇಜ್ ನಲ್ಲಿ ಬರ್ತದೆ ಬಿಡುವುದಿಲ್ಲ ಅದು ಯಾಕಂದ್ರೆ ಬ್ಲಡ್ ಅಲ್ಲಿ ಇದೆಯಲ್ಲ ಇದು ಆಧ್ಯಾತ್ಮಿಕ ಸಾಧಕರಿಗೆ ಯಾವಾಗಾದ್ರೂ ಒಂದು ಹಂತದಲ್ಲಿ ಕಾಣಿಸ್ಕೊಳ್ಬಿಡ್ತದೆ ಬರುತ್ತೆ ಆವಾಗ ಅವನೇನಾದರೂ ರೆಸ್ಪೆಕ್ಟ್ ಆಗ್ತದೆ ಹೋಯ್ತು ಅಯ್ಯೋ ನನಗೆ ಏನು ತಪ್ಪಾಗ್ತಾ ಇದೆಯಾ ನಾನೇನೋ ಸಮಾಜ ಬಾಹಿರ ಕೆಲಸವನ್ನು ಮಾಡ್ತಾ ಇದ್ದೀನೋ ಅಯ್ಯೋ ನಾನು ಸುಳ್ಳು ಹೇಳಿಬಿಡ್ತೀನಲ್ಲ ಇದರಲ್ಲೇ ಮುಳುಗು ಹೋಗ್ತಾನೆ ಹೊರತು ಧರ್ಮ ಅಧರ್ಮಗಳ ಚಿಂತನೆಯಲ್ಲೇ ಮುಳುಗು ಹೊರತು ತಾನು ಯಾವುದಕ್ಕೆ ಶ್ರಮಿಸಬೇಕೋ ತನ್ನ ಉದ್ದೇಶ ಏನೋ ಭಗವಂತನನ್ನು ಕಾಣ್ತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರ ಭಗವಂತನಲ್ಲಿ ಪ್ರೀತಿ ಅವನ ಪಾದಪದ್ಮಗಳಲ್ಲಿ ಭಕ್ತಿ ಇದಿಷ್ಟೇ ಇದರ ಹೊರತಾಗಿ ಬೇರೆ ಎಲ್ಲವನ್ನು ಕಾಲ ಕಸದಂತೆ ಎಸು ಬಿಡಬೇಕು ಅದನ್ನೇ ಸರ್ವಧರ್ಮ ಪರಿತ್ಯಜ್ಯ ಅಂದರೆ ಅರ್ಥ ಎರಡೂ ಸೇರುತ್ತೋ ಅಧರ್ಮದ ಕಲ್ಪನೆಯೂ ಸೇರುತ್ತೆ ಬರೀ ತುಂಬ ಸೂಕ್ಷ್ಮ ಇದು ಈಗ ಅರ್ಥ ಆಗೋದಿಲ್ಲ ಸೂಕ್ಷ್ಮ ಈಗಿನ ಹಂತದಲ್ಲಿ ಅದು ರಾಂಗ್ ಅದು ಈಗ ಯಾವಾಗ ಇನ್ನೂ ಒಂದು ಭಕ್ತಿ ಮಾರ್ಗದಲ್ಲಿ ಇನ್ನೂ ಮುಂದುವರೆದಿಲ್ವೋ ಈ ಹಂತಕ್ಕೆ ಯಾವಾಗಲೂ ಬಂದಿದ್ವಿ ಒಂದು ಸ್ಟೇಜ್ ಒಂದು ಸ್ಟೇಜ್ನಲ್ಲಿ ಹೇಳ್ತಾ ಇದ್ದಾನೆ ಒಂದೊಂದು ಘಟ್ಟದಲ್ಲಿ ಹೇಳ್ತಾ ಇದ್ದಾನೆ ಈಗ ಯಾವಾದರೂ ಧರ್ಮಧರ್ಮಗಳನ್ನು ಮೀರಿ ನಾನು ಕೇವಲ ಭಗವಂತನನ್ನು ಬಜಿಸ್ತೇನೆ ಅಂದ್ರೆ ತಪ್ಪು ಶುದ್ಧ ತತ್ವ ಯಾಕೆ ನೈತಿಕ ಬುನಾದಿ ಇಲ್ಲದೆ ಆಧ್ಯಾತ್ಮಿಕ ಕಟ್ಟಡ ಮೇಲೆ ಹೇಳ್ಕೆ ಸಾಧ್ಯವೂ ಅದನ್ನ ಹೇಗೆ ಹೇಳ್ಬೋದು ಮರಳಿನ ಮೇಲೆ ಕೋಟೆಯನ್ನು ಕಟ್ಟುವಂತಹ ಕನಸು ಮರಳಿನ ಮೇಲೆ ಕೋಟೆ ಹೇಗೆ ನಿಲ್ತದೆ ಕೆಳಗಡೆ ಅದೇ ಸೆಡ್ಲ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅದೇ ಬಂಡೆ ಮೇಲೆ ಕಟ್ಟಬೇಕು ಬಂಡೆ ಮೇಲೆ ಅಂದರೆ ನಮ್ಮ ಆ ನೈತಿಕ ಬುನಾದಿ ಫೌಂಡೇಶನ್ ಅಂತ ಏನು ಹೇಳ್ತಿದ್ಯೋ ಮಾರಲ್ ಫೌಂಡೇಶನ್ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಸತ್ಯವಚನ ಅಹಿಂಸೆ ಇತ್ಯಾದಿಗಳನ್ನ ಪಾಲಿಸ್ಬೇಕು ಇದು ಈ ಯಾವುದು ಒಂದು ಹಂತ ಇದು ಅದು ಮುಂದಿನ ಹಂತ ಅದು ಅವನಿಗೆ ಸಂಶಯದ ರೀತಿಯಿಂದ ಕಾಡ್ತದೆ ಅವಾಗ ಅವನೇನ್ ಮಾಡಬೇಕು ಮೊದಲು ಇದನ್ನೆಲ್ಲ ಬಿಡಬೇಕು ಯಾಕೆ ಭಗವಂತನ ಸಾಕ್ಷಾತ್ಕಾರ ಭಗವಂತನಲ್ಲಿ ಪ್ರೀತಿ ಗಳಿಸುವುದು ಅದು ಅತ್ಯುಚ್ಚವಾದಂತಹ ಧರ್ಮ ಅದಕ್ಕಿಂತ ಧರ್ಮ ಮಿಗಿಲಾದ್ದು ಬೇರೆ ಯಾವುದೂ ಇಲ್ಲ ಅದಕ್ಕೆ ಯಾವುದು ಕಂಪೇರ್ ಮಾಡಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬಲಿಸಿದ್ರೆ बेरू तुच्छ नगण्य युद्ध अद्रीशियस्ट अदे बेरिया पड़ी ऐने यास्त्रकारेरबा भगवंत यसकूल इले या मुखामुखिया बरतल ಇದು ಒಂದರ್ಥ ಸೂಕ್ಷ್ಮವಾಗಿದೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಇನ್ನೊಂದು ವೇದಾನ್ ಅಪಿ ತ್ಯಜತಿ ಅಂತ ಹೇಳಿಲ್ಲ ನಾವು ವೇದಾನ್ ಅಪಿ ಸನ್ಯಸ್ತ್ಯತಿ ಅಂತ ಹೇಳಿದ ನಮ್ಮ ಪರಂಪರೆಯಲ್ಲಿ ವೇದವನ್ನು ತ್ಯಾಗ ಮಾಡಲೇಬಾರದು ವೇದ ಬಾಹಿರ ಕೆಲಸವನ್ನು ಯಾವತ್ತೂ ಮಾಡಬಾರದು ವೇದವನ್ನು ತ್ಯಾಗ ಮಾಡುವುದು ಒಂದ್ರೆ ಅಂದು ಅಂದ್ರೆ ಅವನು ಹಾಳಾದ ಅಂದ್ರು ಅಂತ ಹೇಳಿದ್ರು ಒಂದೇ ಎರಡೂ ಒಂದೇ ಹೀಗಾಗಿ ವೇದವನ್ನ ತ್ಯಾಗ ಮಾಡಲೇ ಬರ್ತದೆ ವೇದ ನಮ್ಮ ಉಸಿರಾಗಿರುತ್ತೆ ಹಾಗಿದ್ರೆ ಅದ್ ನಮ್ಗೆ ಹಿಡ್ಕೊಳೋದಿಲ್ವಾ ಅದ್ರಲ್ಲಿ ಮಾಡ್ತಕ್ಕಂತಹ ಕರ್ಮಗಳು ಅದ್ರಲ್ಲಿ ಮಾಡ್ತಕ್ಕಂಥ ಬರ್ತಕ್ಕಂಥ ಫಲಗಳು ಅದ್ರಲ್ಲಿ ನಮ್ಗೆ ಮಹತ್ವ ಬುದ್ಧಿ ಹುಟ್ಟುದಿಲ್ವಾ ಅದಕ್ಕೆ ನಾನು ಇಲ್ಲಿ ಹೇಳಿದ್ದೀನಿ ಏನದು ಸನ್ಯಸ್ಥಿತಿ ಸನ್ಯಾಸ ಮಾಡ್ಬಿಡು ಅದನ್ನ ಸನ್ಯಾಸ ಮಾಡೋದಂದ್ರೆ ಏನು ನಾನು ಹೇಗೆ ಕರ್ಮಾಣಿ ಸನ್ಯಸ್ಥಿತಿ ಅನ್ನುವ ಹೇಳಿದ್ರು ಹಾಗೆ ಇದು ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಇದನ್ನು ಈ ಕರ್ಮಗಳನ್ನ ಮಾಡ್ತಾ ಇದ್ದೇನೆ ನಾನು ಒಬ್ಬ ಧರ್ಮಿಷ್ಟ ಈ ರೀತಿಯಾದಂತಹ ಒಂದು ಮಮಕಾರ ಏನಿದೆಯೋ ಅದನ್ನು ಬಿಟ್ಬಿಡ್ಬೇಕು ಯಾಕಂದ್ರೆ ನೀನ್ ಮಾಡ್ತಾ ಇಲ್ಲ ನೀನ್ ಮಾಡ್ತಾ ಇಲ್ಲ ಭಗವಂತನ ಶಕ್ತಿ ನಿನ್ನ ಮೂಲಕ ಮಾಡ್ತಾ ಇದೆ ಹೀಗಾಗಿ ಅವನಲ್ಲಿ ಅದು ಸನ್ಯಾಸ ಮಾಡಬೇಕು ಸಂಪೂರ್ಣ ಅರ್ಪಿಸುವುದೇ ಸನ್ಯಾಸ ಸಂಪೂರ್ಣವಾಗಿ ನ್ಯಾಸ ಮಾಡ್ತಕ್ಕಂಥದ್ದು ಸನ್ಯಾಸ ಅರ್ಪಿಸುವುದು ಸಂಪೂರ್ಣವಾಗಿ ಅರ್ಥಿಸ್ತದೆ ಒಂದು ಚೂರು ಕೀಚಿತ್ತು ಸ್ವಲ್ಪ ನಾನು ಮಾಡಿದೆ ಇನ್ನು ನೈಂಟಿ ಭಗವಂತ ಮಾಡಿದ್ರು ಒಂದು ನಾನು ನಥಿಂಗ್ ಡೂಇಿಂಗ್ ಮನಸ್ಸು ಆಟ ಆಡುತ್ತೆ ಬೇಕಾದಷ್ಟು ಆಟ ಮನಸ್ಸು ಆಟ ಆಡೋಷ್ಟು ಯಾರೋ ಬಿಹೇವಿಯರ್ ಆಟ ಆಡೋದು ಅಷ್ಟು ಸರಿಯಾಗಿ ಸದ್ಯ ಬಡಿತಾ ಇದ್ದ ಮನಸ್ಸು ಸದ್ಯ ಬಡಿಯುವುದೇನು ಅಂತ ಹೇಳಿದ್ರೆ ಶ್ರೀರಾಮ ಕೃಷ್ಣ ಸುಂದರವಾದ ಉದಾಹರಣೆ ಹೇಳ್ತಾರೆ ಈ ಅಹಂಕಾರವನ್ನು ಸುಲಭವಾಗಿ ಸುಲಭವಾದ ಬಾಡಪೆಟ್ಟಿಗೆ ಹೋಗುವುದಿಲ್ಲ ಆದ್ರಿಂದ ಅವ್ರು ಈ ನೀಚ ಮುಂಡೇದು ಯಾವಾಗಲೂ ಕೂಡ ದಾಸೋಹಂ ಇರಲಿ ಅಂತ ಹೇಳ್ತಾರೆ ಬಳಸ್ತಾರೆ ಹಾಗೇ ಬಳಸ್ತೀರ ಮಾತು ವಚನದೇ ಇರ್ತದೆ ಯಾವಾಗಲೂ ದಾಸನಾಗಿರ್ಲಿ ಅವನ ದಾಸನಾಗಿರ್ಲಿ ಅದು ಹಾಗೆ ಇಟ್ಟಿರಿ ಅದು ಯಾಕಂದ್ರೆ ತಲೆ ಎತ್ತಾ ಇರ್ತದೆ ಕಲೆಯ ಬಿಡಬಾರ್ದ ಇದು ವೇದಾಂತಿ ಸಂನ್ಯಸಿ ಅನ್ನುವಂತಹ ಒಂದು ಇದಕ್ಕೆ ಅರ್ಥ ಇದಾದ ಮೇಲೆ ಕೇವಲಂ ಅವಿಚ್ಛಿನ್ನ ಅನುರಾಗಂ ಲವತೆ ಈಗ ಇದು ಇದೊಂದು ಟೆಕ್ನಿಕಲ್ ಟರ್ಮಿಗೆ ಎಷ್ಟೋ ಜನ ಇದನ್ನ ಸರಿಯಾಗಿ ವ್ಯಾಖ್ಯಾನ ಮಾಡಿರುವುದಿಲ್ಲ ಅನುರಾಗ ಅಂತ ಒಂದು ಅನುರಾಗ ಅಂದ್ರೆ ಪ್ರೀತಿ ಅಂತ ತುಂಬಾ ಸುಲಭವಾದ ಭಾಷೆಯಲ್ಲಿ ಹೇಳ್ಬಿಟ್ಟು ಹರಿ ಈ ಇಲ್ಲಿದ್ದಂತೆ ಹೇಳಿದ್ದೆಲ್ಲ ಪ್ರೀತಿ ಅಲ್ವೋ ಹಾಗೆ ಇದಕ್ಕೂ ಮಹಾಭಾವಕ್ಕೂ ಏನು ಸಂಬಂಧ ಇದಕ್ಕೂ ಪರಮಪ್ರೇಮ ರೂಪವಾದಂತಹ ಭಕ್ತಿಗೂ ಏನು ಸಂಬಂಧ ಗೊತ್ತಾಗುದಿಲ್ಲ ಹೀಗಾಗಿ ನಮಗೆ ಇಲ್ಲಿಗೆ ಸಹಾಯ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶ್ರೀಲಜೀವ ಗೋಸ್ವಾಮಿಗಳು ಇವರು ಅಚಿತ್ಯ ಬೇದಾ ಭೇದ ಎಂಬಂತಹ ಒಂದು ಫಿಲಾಸಫಿಯನ್ನು ಹುಟ್ಟುಹಾಕಿದರು ಇವರು ಚೈತನ್ಯನ ಅನುಯಾಯಿಗಳು ಚೈತನ್ಯನ ಅವರು ಕೆಲವ್ರು ಹೇಳ್ತಾರೆ ಚೈತನ್ಯರು ನೋಡಿದ್ರು ಅಂತ ಆದರೆ ಇವರ ದೊಡ್ಡಪ್ಪಂದ್ರು ಇಬ್ಬರಿಬ್ರು ತುಂಬ ಫೇಮಸ್ ಪರ್ಸನಾಲಿಟಿಸ್ಟ್ ಅವರು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಚೈತನ್ಯನ ಇಬ್ಬರು ಮಹಾಭಕ್ತರು ಇವರು ಒಬ್ಬ ನಿಜ ಬಂಗ ಬಂಗಾಳದ್ದು ಬಂದು ನಿಜ ಇದ್ದ ಅವನ ಒಂದು ಆಸ್ಥಾನದಲ್ಲಿ ಅತ್ಯುನ್ನತವಾದಂತಹ ಹುದ್ದೆಯನ್ನು ಇಟ್ಕೊಂಡು ಶ್ರೀ ಆ ಕೃಷ್ಣ ಚೈತನ್ಯನ ಪ್ರಭಾವಕ್ಕೆ ಒಳಗಾಗಿ ಅವನ ಭಕ್ತಿಯ ಒಂದು ಉತ್ಕಟನೆಯನ್ನು ನೋಡಿ ಇದೇನು ನಾವು ಮಾಡ್ತಾ ಇದ್ದೇವೆ ಕೆಲಸಕ್ಕೆ ಬಾರದಿದ್ದು ನಾನು ಹೇಳಿ ಅದನ್ನು ರಾತ್ರಿ ರಸ್ತೆ ತಿರಸ್ಕಾರ ಅದರಲ್ಲಿ ಒಬ್ಬ ಹೊಡೆ ರಾಜನಿಗೆ ಹೇಳಿದ ಓಡೋಗ್ತಾನೆ ಅವನು ಹೊಡೋದು ನೋಡಿ ಇವನು ಹೊಡೆ ಹೋಗ್ತಾನೆ ಅಂತ ರಾಜನಿಗೆ ಡೌಟ್ ಆಗಿ ಇವನನ್ನ ಇನ್ನೊಬ್ಬನನ್ನ ರೂಪನನ್ನು ಸನಾತನನ್ನು ಕಾರಾಗೆ ಹೇಳ್ತ ಕೊನೆಗೆ ಅವನು ಮಾಡಿ ಅಲ್ಲಿ ಲಂಚ ಕೊಟ್ಟು ಅವರಿಗೆ ನೋಡಿ ಇಲ್ಲೂ ಲಂಚ ಬರುತ್ತೆ ಆದ್ರೆ ಇಲ್ಲೊಂದು ಪ್ರಶ್ನೆ ಹೇಳುತ್ತೀಗ ಈ ಲಂಚ ತಪ್ಪೋ ಸರಿಯೋ ಅಂತ ಹೌದೌದಾ ಈ ಲಂಚ ತಪ್ಪೋ ಸರಿಯೋ ಅಂತ ಅದಕ್ಕೆ ನಾನ್ ಹೇಳ್ತೇನೆ ಸರಿ ಯಾಕೆ ಅಂತ ಹೈಯರ್ ಧರ್ಮ ಯಾವುದು ನೋಡ್ಬೇಕಾಗುತ್ತೆ ಹೈಯರ್ ಧರ್ಮ ನನ್ನ ಶರೀರದ ಇದು ಸೌಖ್ಯವೋ ನನ್ನ ಕುಟುಂಬದ ಸೌಖ್ಯವೋ ನನ್ನ ರಾಜ್ಯದ ಸೌಖ್ಯವೋ ಅಥವಾ ಯಾವುದರ ಸೌಖ್ಯ ಆ ಒಂದು ಏನಿದೆಯೋ ಅಡ್ವಾಂಟೇಜು ಅದು ನನ್ನ ಹಿತವೋ ನನ್ನ ಸೆಲ್ಫಿಶನ್ನು ವೃದ್ ವೃದ್ಧಿ ಮಾಡುತ್ತೋ ಅಥವಾ ನನ್ನ ಅಹಂಕಾರವನ್ನು ನಾಶ ಮಾಡುತ್ತೋ ಭಗವಂತನ ಸಾಕ್ಷಾತ್ಕಾರ ಅಂತಕ್ಕದ್ದು ನನ್ನ ನಾಶ ನನ್ನ ಅಹಂಕಾರವನ್ನು ನಾಶ ಮಾಡುತ್ತೆ ನನ್ನ ಅಹಂಕಾರವನ್ನು ನಾಶ ಮಾಡಲಿಕ್ಕೆ ನಾನು ಈ ಸಣ್ಣವಾದಂತಹ ಧರ್ಮ ಇದನ್ನೇ ಹೇಳಿದ್ರು ವೇದಾಂತಿ ಇದನ್ನ ತ್ಯಾಗ ಮಾಡಿದೆ ಇದನ್ನ ಆದರೆ ಅ ಅತ್ಯುತ್ಕಟವಾದಂತಹ ಆ ಒಂದು ಮುಕ್ಷತ್ವ ಅವನಲ್ಲಿರಬೇಕು ಒಳಗಡೆ ಪಾರಾಗಿ ಹೋಗ್ಬೇಕು ಈ ಸಂಸಾರದಿಂದ ಭಗವಂತನ ಭಕ್ತಿಯನ್ನು ಪಡಿಬೇಕು ಅಂತ ಉತ್ಕಟವಾದಂತಹ ಅವನ ಒಳಗಡೆ ಇರಲಿ ಅದು ಹೇಗೆ ಗೊತ್ತಾಗುತ್ತೆ ಅವನ ಒಬ್ಬ ಗೊತ್ತಾಗುತ್ತೆ ನಿಮ್ಗೆ ಯಾರು ಗೊತ್ತಾಗ ನಮ್ಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲ ಸ್ವಂತ ಅನುಭವ ಇದಲ್ಲ ಆಗ ಅಂತಹ ಸಂದರ್ಭದಲ್ಲಿ ಇದೆಲ್ಲ ಅಡ್ಡದಾಗ ಏನ್ ಮಾಡಬೇಕು ಹೇಗೋ ಒಂದು ಮಾಡಿಸ್ಬಿಡ ಹಾಗೆ ಅವನು ಓಡೋಗ್ತಾನೆ ಇವನು ಕೂಡ ಅವನ ಜೊತೆಗೆ ಬೃಂದಾವನಕ್ಕೆ ಅವನು ಹೋಗಿದ ಕೆಲವು ದಿವಸಗಳನ್ನ ಅನು ಅಲ್ಲಿ ಹೋಗಿ ಅವನನ್ನ ಕೂಡಿಕೊಡ್ತಾನೆ ಬೃಂದಾವನಕ್ಕೆ ಅಂತ ಬರುತ್ತೆ ಇವರಿಗೆ ಒಬ್ಬ ತಮ್ಮ ಅನುಪಮ ಅಂತ ಇವನು ಮೊದಲೇ ಜೀವ ಬದು ಮಹಾಪಂಡಿತ ಮಹಾಭಕ್ತ ಅನೇಕ ವೈಷ್ಣವ ಗ್ರಂಥಗಳನ್ನು ಬರೆದು ಶ್ರೀ ಕೃಷ್ಣ ಚೈತನ್ಯರ ಏನು ಒಂದು ತತ್ವ ಮತ್ತು ಅವರ ಜೀವನ ಅದರ ಆಧಾರದ ಮೇಲೆ ಆ ಅಚಿತ್ಯ ಭೇದ ಭೇದ ಅನ್ನುವಂತಹ ಒಂದು ಈ ಫಿಲಾಸಫಿ ಏನಿದೆಯೋ ಅದನ್ನು ಮಾಡಿದವರೇ ಜೀವ ಗೋಸ್ವಾಮಿಗಳು ಈ ಜೀವ ಗೋಸ್ವಾಮಿಗಳು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಇದರಲ್ಲಿ ಉಜ್ವಲ ನೀಲಮಣಿ ಷಟ್ ಸಂದರ್ಭ ಇದು ಅತ್ಯಂತ ಪ್ರಮುಖವಾದ ಈ ಷಟ್ ಸಂದರ್ಭದಲ್ಲಿ ಅವರು ಅನೇಕ ಸಂದರ್ಭಗಳು ಆರು ಸಂದರ್ಭ ಷಟ್ ಸಂದರ್ಭ ಅಂದ್ರೆ ಆರು ಸಂದರ್ಭ ಅದಕ್ಕೆ ತತ್ವ ಸಂದರ್ಭ ಪರಮಾತ್ಮ ಸಂದರ್ಭ ಕೃಷ್ಣ ಸಂದರ್ಭ ಪ್ರೀತಿ ಸಂದರ್ಭ ಪ್ರೇಮ ಸಂದರ್ಭ ಭಕ್ತಿ ಸಂದರ್ಭ ಕ್ರಮ ಸಂದರ್ಭ ಕ್ರಮ ಸಂದರ್ಭ ಅಂದ್ರೆ ಯಾರು ಭಾಗವತ ಓದಿದಾರೋ ಅವ್ರಿಗೆ ಗೊತ್ತಾಗುತ್ತೆ ಭಾಗವತಕ್ಕೆ ಒಂದಾ ಒಂದು ವ್ಯಾಖ್ಯೆ ವ್ಯಾಖ್ಯೆ ಕ್ರಮ ಸಂದರ್ಭ ಹೀಗೆ ಇದರಲ್ಲಿ ಒಂದಾನೊಂದು ಸಂದರ್ಭ ಯಾವುದಂದ್ರೆ ಪ್ರೀತಿ ಸಂದರ್ಭ ಅಲ್ಲ ಸಂದರ್ಭ ಅಂದ್ರೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನೇನು ಒಂದು ಭಾಗವತದಲ್ಲಿ ಬಂದಿರುತ್ತೋ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಇವರೊಂದು ವ್ಯಾಖ್ಯೆ ಬರೆಯುತ್ತೆ ಟೀಕೆ ಅತ್ಯಂತ ಸುಂದರವಾಗಿದೆ ಅದು ಸದ್ಯಕ್ಕೆ ಯಾವ ಇದ್ರದ್ದು ನಮಗೆ ಬೇರೆ ಭಾಷೆಯಲ್ಲಿ ಓದಿಲ್ಲ ಕೇವಲ ಬೆಂಗಾಲಿರ್ಬೋದು ಹಿಂದೆ ಹೋದ್ರೆ ಮೂಲ ಸಂಸ್ಕೃತದಲ್ಲೇ ಓದಬೇಕಾಗತ್ತೆ ಇದರಲ್ಲಿ ಅವ್ರಿಗೆ ಅನುರಾಧ ಅನ್ನುವಂಥ ಪದ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೇನೆ ಅವರು ಅನೇಕ ರೀತಿಯ ಹೇಗೆ ಆ ಪ್ರೇಮ ಅಂತಕ್ಕಂಥದ್ದು ಡೆವಲಪ್ ಆಗಿ ನಿಧಾನಕ್ಕೆ ಮಹಾಭಾವದವರೆಗೂ ಬರುತ್ತೆ ಇಲ್ಲ ಯಾರು ಶ್ರೀರಾಮಕೃಷ್ಣರ ಶ್ರೀ ಕೃಷ್ಣ ಚೈತನ್ಯ ಜೀವನವನ್ನು ಓದಿದ್ದಾರೋ ಕೇಳಿದ್ದಾರೋ ಅವರಿಗೆ ಮಾತ್ರ ಈ ಮಹಾಭಾವ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಎಲ್ಲಿ ಹೋದ್ರೂ ಅರ್ಥ ಆಗೋದು ಇಲ್ಲಿ ನಾರದ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಂಥವನು ಕೇವಲಂ ಅವಿಚಿನ್ನ ಅನುರಾಗಂ ಲಭತೆ ಅವಿಚ್ಛಿನ್ನಾದ ಎಡಬಿಡದ ನಿರಂತರವಾಗಿರತಕ್ಕಂತಹ ಅನುರಾಗ ಅಂತಕ್ಕಂತಹ ಒಂದು ಪ್ರೀತಿಯನ್ನ ಪಡೆಯುತ್ತಾನೆ ಲಭತೆ ಪಡೆಯುತ್ತಾನೆ ಹೇಗಿದು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಪ್ರೀತಿ ಸಂದರ್ಭದಲ್ಲಿ ಒಂದು ಕಡೆ ಬರುತ್ತೆ ನಾನು ಮೂಲವನ್ನೇ ತೆಗೆದುಕೊಳ್ತೇನೆ ಅಥ ವಿಶ್ರಂಭಾತಿ ಅತಿಶಯಾತ್ಮಕ ಪ್ರೇಮ ಪ್ರಣಯ ವಿಶ್ರಂಬ ಅಂದ್ರೆ ವಿಶ್ವಾಸ ನಂಬಿಕೆ ಪರಸ್ಪರ ಪ್ರೇಮಿಗಳಲ್ಲಿ ಭಗವಂತ ಹಾಗೂ ಭಕ್ತ ಒಂದು ವಿಶ್ವಾಸ ಉಂಟಾಗುತ್ತೆ ಆ ವಿಶ್ರಮ ವಿಶ್ವಾಸ ಅತಿಶಯವಾಗಿ ಒಬ್ಬರನ್ನೋರ್ದು ಅರ್ಥಾಗ ಅರ್ಥಕೊಂಡಾಗ ಒಬ್ರಿಗೊಬ್ರು ನಂಬಿಕೆ ಜಾಸ್ತಿ ಆದಾಗ ಏನಾಗುತ್ತೆ ಆ ಪ್ರೇಮಕ್ಕೆ ಪ್ರಣಯ ಅಂತ ಹೇಳುತ್ತೆ ಪ್ರಣಯ ಅಂತ ಎಸ್ಮಿನ್ ಜಾತೆ ಅದು ಹುಟ್ಟಿದಾಗ ಆ ಪ್ರಣಯ ಅಂತಕ್ಕಂಥದ್ದು ಹುಟ್ಟಿದಾಗ ಏನಾಗುತ್ತೆ ಅಂದ್ರೆ ಸಂಭ್ರಮಾದಿ ಯೋಗ್ಯತಾಯಾಮಪಿ ಭಾವ ಸಂಭ್ರಮ ವಿಭ್ರಮ ಇತ್ಯಾದಿಗಳು ಉಂಟಾಗುತ್ತೆ ಇದು ಅಲಂಕಾರ ಶಾಸ್ತ್ರಗಳಲ್ಲಿ ಬರುತ್ತೆ ನಿಜವಾಗಿ ಶೃಂಗಾರ ಅಂತ ಹೇಳ್ತಾರೆ ಶೃಂಗಾರ ರಸ ಅಂತ ಹೇಳ್ತಾರೆ ಸಾಮಾನ್ಯ ನಾನು ಹಿಂದೆನೆ ಹೇಳಿದೆ ಈ ಶೃಂಗಾರ ರಸ ಅಂತಕ್ಕಂಥದನ್ನ ಈಗ ನಮ್ಮ ಆಧುನಿಕರು ತುಂಬಾ ಅಂತ ಮಾಡಿಬಿಟ್ಟಿದ್ದಾರೆ ಆದ್ರ ಆದ್ರೆ ಮುನಿಗಳ ಪ್ರಕಾರ ಯಾರು ಭರತನಾಟ್ಯವನ್ನ ಮೊಟ್ಟ ಮೊದಲನೆಯದಾಗಿ ನಮಗೆ ಕೊಟ್ಟರು ಭಾರತೀಯರಿಗೆ ಭರತ ಮುನಿಗಳ ಪ್ರಕಾರ ಅವರು ಶೃಂಗಾರ ರಥವನ್ನು ಅತ್ಯಂತ ಸಾತ್ವಿಕವಾದಂತಹ ರಥ ಅಂತ ಕರೀತಾರೆ ತಾಮಸಹಾಲ ರಾಜಸಾಲ ಸಾತ್ವಿಕವಾದಂತಹ ರಥ ಅಂತ ಕರೀತಾರೆ ಹೀಗಾಗಿ ಯಾರಿಗೆ ಸಾತ್ವಿಕ ಬುದ್ಧಿ ಇದೆಯೋ ಅವರಿಗೆ ಇಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಎಂದೇ ಅವರು ಆಗುತ್ತೆ ಸಂಭ್ರಮ ಅಂತ ತನ್ನ ಪ್ರಿಯತಮನ ಎದುರುಗಡೆ ಆ ಪ್ರೇಯಸಿ ಹೋದಾಗ ಎಂತಹ ಒಂದು ಸಂಭ್ರಮ ಆ ಒಂದು ಉತ್ಸಾಹ ಅವಳಿಗೆ ಉಂಟಾಗುತ್ತೆ ಅಂದ್ರೆ ಒಂಥರ ದಿಗ್ಭ್ರಮೆ ಹೇಗೆ ಅವನನ್ನು ಎದುರುಗೊಳ್ಬೇಕು ಗೊತ್ತಾಗುದಿಲ್ಲ ಆ ಒಂದು ಮಾನಸಿಕ ಸ್ಥಿತಿ ಅದು ಸಂಭ್ರಮ ಅಂತ ಹೇಳ್ತಾರೆ ವಿಭ್ರಮ ಅಂತ ಹೇಳಿದ್ರೆ ಅದನ್ನೇ ಉಜ್ಜ್ವಲ ನೀಲಮಣಿಯಲ್ಲಿ ಜೀವ ಗೋಸ್ವಾಮಿಗಳು ವರ್ಣಿಸ್ತಾರೆ ಆ ಸಂಭ್ರಮ ವಿಭ್ರಮಕ್ಕೆ ಕರ್ಮ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಆ ಭಗವಂತ ಪ್ರಿಯತಮ ಬರ್ತಾ ಇರುವಾಗ ಈ ರಾಧೆ ಅಥವಾ ಈ ಗೋಪಿಯರು ಮೈ ಮೇಲಿರ್ತಕ್ಕಂತಹ ಆಭರಣಗಳೇನಿದೆಯೋ ಈಗ ಹಾಕೋಬೇಕು ಪ್ರಿಯತಮವನ್ನು ಎದುರುಗೊಳ್ಬೇಕು ಆವಾಗ ಏನ್ಮಾಡ್ತಾರೆ ಅಂದ್ರೆ ವಿಭ್ರಮ ಆ ಮನಸ್ಸು ಭ್ರಮೆಗೆ ಒಳಪಟ್ಟು ಹೇಗಾಗತ್ತೆ ಅಂತ ಹೇಳಿದ್ರೆ ಆಭರಣಗಳೆಲ್ಲ ಚೇಂಜ್ ಆಗತ್ತವೆ ಕಿವಿಗೆ ಹಾಕೊಳ್ಳೋದು ಬೇರೆ ಎಲ್ಲೋ ಹಾಕೋತಾರೆ ಕೈಗೆ ಹಾಕೊಳ್ಳೋದು ಕಾದಲ್ಲಿ ಹಾಕೋತಾರೆ ಕುತ್ತಿಗೆ ಹಾಕೊಳ್ಳೋದು ಸೊಂಟಕ್ಕೆ ಹಾಕೊಳ್ತಾರೆ ಆ ಒಂದು ಸ್ಥಿತಿ ಏನಿದೆಯೋ ಆ ಒಂದು ಮಾನಸಿಕ ಸ್ಥಿತಿ ಭಗವಂತನ ಮೇಲೆ ಪ್ರೀತಿಯಿಂದ ಉಂಟಾಗ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಅದು ವಿಭ್ರಮ ಅಂತ ಹೀಗೆ ಅನೇಕ ಸ್ಟೇಜ್ಗಳನ್ನು ಇಲ್ಲಿ ನಮ್ಮ ಅಲಂಕಾರಿಕರು ಪೂಜ್ಯ ಶ್ರೀಲ ಗೋಸ್ವಾಮಿಗಳು ಜೀವ ಗೋಸ್ವಾಮಿಗಳು ಹೇಳಿದ್ದಾರೆ ಸಂಭ್ರಮ ವಿಭ್ರಮ ಅದರ ಯೋಗ್ಯತಾಯ್ ಅಪಿ ತದ ಭಾವ ಅದು ಆದರೂ ಕೂಡ ಅದು ಕಾಣಿಸುವುದಿಲ್ಲ ಈ ಒಂದು ಹಂತದಲ್ಲಿ ಪ್ರಣಯದ ಹಂತದಲ್ಲಿ ಅದು ಕಾಣಿಸುವುದಿಲ್ಲ ಪ್ರಿಯತ್ವ ಅತಿಶಯ ಅಭಿಮಾನೇನ ಕೌಟಿಲ್ಯ ಭಾಸ ಪೂರ್ವಕ ಭಾವ ವೈಚಿತ್ರೀನ್ ದದತ್ ಪ್ರಣಯೋ ಮಾನಹ ಈ ಪ್ರಣಯ ಅಂತಕ್ಕಂಥದ್ದು ಮಾನವಾಗಿ ನಂತರ ತಿರುಗ್ತದೆ ಅದಕ್ಕೆ ಮಾನ ಅಂತ ಮಾನ ಅಂದ್ರೆ ಅವಮಾನ ಅಲ್ಲ ಅದು ಸಾಮಾನ್ಯ ನಮ್ಮ ಭಾಷೆ ಅದು ಮಾನ ಅಂತ ಹೇಳಿದ್ರೆ ಅವಮಾನ ಅಥವಾ ಅಭಿಮಾನ ಅದು ಬೇರೆ ಇಲ್ಲಿ ಮಾನ ಅಂತ ಹೇಳಿದ್ರೆ ಪ್ರೇಮದ ಇನ್ನೊಂದು ಹಂತ ಇದರಲ್ಲಿ ಏನಾಗುತ್ತೆ ಅಂದರೆ ಪುನಃ ಅದೇ ಪ್ರೀತಿ ಜಾಸ್ತಿ ಆದಾಗ ಪ್ರಿಯತ್ವ ಅತಿಶಯ ಅಭಿಮಾನೀನ ಅಭಿಮಾನವಾದಾಗ ಆ ಪ್ರಿಯತಮನ ಒಂದು ಏನು ಸ್ವಭಾವದೊಂದಿಗೆ ಸಾದಾರ್ಥ ಏನಾಗುತ್ತೆ ಅಂದರೆ ಕೌಟಿಲ್ಯಾಭಾಸ ಪೂರ್ವಕ ಭಾವವೈಚಿತ್ರೀನ್ ದದತ್ ಅಂದ್ರೆ ನಾವು ನೋಡ್ಬೇಕು ಗೋಕುಲದಲ್ಲಿ ಇರ್ತಕ್ಕಂತಹ ಗೋಪಿಯರು ಕೃಷ್ಣನ್ ತರ ತಾವೇ ಆಕ್ಟಿಂಗ್ ಮಾಡ್ತಾರೆ ಕೃಷ್ಣ ಹೀಗೆ ಬರ್ತಿದ್ದ ಅವನು ಇಲ್ಲಿ ಹೀಗೆ ಹಾಟವಾಡ್ತಿದ್ದ ಅಂತ ಹೇಳಿ ಒಬ್ರು ಗೋಪಿ ತಾನೇ ಕೃಷ್ಣನ ಆರೋಪ ಮಾಡ್ಕೊಡ್ತಾರೆ ಆ ಆರೋಪ ಮಾಡ್ಕೊಳೋದಿಯಲ್ಲ ತನ್ನ ಪ್ರಿಯ ಪ್ರಿಯತಮನಾದಂತಹ ಭಗವಂತನ ಎಲ್ಲಾ ಗುಣಗಳನ್ನು ತಾನೇ ಆರೋಪ ಮಾಡಿಕೊಂಡು ನಟಿಸುವಂತದ್ದು अलसूर्वक भाव वैचित्री तान ते तान गे गिर नोड़ नाने कृष्ण नान कृष्ण अं इनबू गोपिया जो अदे मान अंतर आ प्रणय के मान अंत युते हुट ಶ್ರೀ ಭಗವಾನ್ ಅಪಿ ತತ್ ಪ್ರಣಯ ಕೋಪಾತ್ ಪ್ರೇಮಮಯಂ ಭಯಂ ಭಜದೆ ಎಷ್ಟೋ ಅದ್ಭುತ ಇದೆ ಯಾವುದು ಹುಟ್ಟಿದಾಗ ಆ ಭಗವಂತನೂ ಕೂಡ ಏನ್ಮಾಡ್ತಾನೆ ಪ್ರತಿಸ್ಪಂದಿಸ್ತಾನಂತೆ ಹೇಗೆ ಅಂದ್ರೆ ತತ್ರ ಪ್ರಣಯ ಕೋಪ ಆ ಪ್ರಣಯದಿಂದ ಹುಟ್ಟಿದಂತಹ ಒಂದು ಕುಸಿಗೋಪ ಇರ್ತದೆ ಕುಸಿಗೋಪ ಆ ಕುಸಿ ಗೋಪವನ್ನು ತೋರಿಸ್ತಾ ಪ್ರೇಮಯಂ ಭಯಂ ಭಜತೆ ಅವನು ಕೂಡ ಹೆದರಿದವನಾಗಿ ನಟಿಸ್ತಾನಂತೆ ತಮ್ಮ ಪ್ರೇಯಸಿಯ ಎದುರುಗಡೆ ಹೆದರಿದವನಾಗಿ ನಟಿಸ್ತಾನಂತೆ ಇದು ಚೇತೋ ದ್ರವಾತಿಶಾತ್ಮಕ ಪ್ರೇಮೈವ ಸ್ನೇಹ ಇದೇ ಮುಂದೆ ಚೇತೋ ದ್ರವ ಈ ಮನಸ್ಸಂತಕ್ಕಂಥದ್ದು ಧನವಾಗಿರ್ತದಲ್ಲ ಯಾವಾಗ ಪ್ರೇಮ ಜಾಸ್ತಿ ಆಗ್ತದೋ ಆಗ ದ್ರವದ ರೂಪವನ್ನು ಹರಿತದಂತೆ ತಾಳ್ತದಂತೆ ಇಂದ ಮಧುಸೂರ ಸರಸ್ವತಿ ಗುರು ಹೇಳ್ತಾರೆ ಅವರು ಭಕ್ತಿಯ ವ್ಯಾಖ್ಯಾನವನ್ನು ಕೊಡ್ತಾ ಅವ್ರು ಹೇಳ್ತಾರೆ ಚಿತ್ತ ದ್ರವೀಕರಣವೇ ಭಕ್ತಿ ಅಂತ ನಮ್ಮನೀಗ ಸಮಸ್ಯೆನಿಂದ ಅದು ಗಟ್ಟಿ ಆಗ್ಬಿಟ್ಟಿಲ್ಲ ಚಿತ್ತ ಅದು ಯಾವಾಗ ಆ ಪ್ರೇಮ ಆ ಭಗವಂತನ ಕೊಡ್ತಕ್ಕಂಥ ಪ್ರೇಮ ಇರುತ್ತೋ ಅವಾಗ ಅದು ಕರ್ಗುತ್ತಂತೆ ಯಾಕೆ ಅಂದ್ರೆ ಅದ್ರ ಗುರಿ ಯಾರು ಅವನು ಪಾದ ಅದಕ್ಕೆ ಹೋಗ್ಬೇಕಲ್ಲ ಅದು ಎಲ್ಲ ಸಕಲ ನೀರಿನ ಗುರಿಯೂ ಸಮುದ್ರವೂ ಹೇಗೋ ಸಕಲ ನದಿಗಳ ನದ ನದಿಗಳ ಗುರಿಯೂ ಹೇಗೆ ಸಮುದ್ರವೋ ಹಾಗೆಯೇ ನಮಗೆ ಗೊತ್ತಿದೆಯೋ ಗೊತ್ತಿದೆಯೋ ನಮ್ಮ ಚಿತ್ತದ ಎಲ್ಲವೂ ಭಗವಂತ ಪಾದ ಪದ್ಮ ಹಾಗೆಯೇ ಈ ಒಂದು ಅತಿಶಯವಾದಂತಹ ಪ್ರೇಮ ಇದೇ ಡೆವಲಪ್ ಆಗ್ತಾ ಇದ್ದಾಗ ಚೇತೋ ದ್ರವಾತಿಶಯಾತ್ಮಕ ಆ ಮನಸ್ಸಕ್ಕದ್ದು ಚೇತ ಅಂತಕ್ಕಂಥದ್ದು ದ್ರವವಾಗಿ ಹರಿಯುವಾಗ ಅಂತಹ ಪ್ರೇಮವೇ ಸ್ನೇಹ ಅಂತ ಹೇಳ್ತಾರೆ ಅದಕ್ಕೆ ಸ್ನೇಹ ಸ್ನೇಹ ಮೊಟ್ಟ ಪ್ರಣಯ ನಂತರ ಮಾನ ನಂತರ ಮೂರನೇ ಸ್ಟೇಜ್ ಸ್ನೇಹ ಎಸ್ಮಿನ್ ಜಾತೆ ಅದು ಹುಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತತ್ ಸಂಬಂಧ ಮಹಾಬಾಷ್ಪಾದಿ ವಿಕಾರ ಪ್ರಿಯ ದರ್ಶನಾ ಅತೃಪ್ತಿ ತರಮಸಾಮರ್ಥ್ಯಾದ ಸತ್ಯ ಕೇಶಾಂಚಿತ್ ಅನಿಷ್ಟ ಶಂಕಾ ಚ ಜಾಯತೆ ಇಷ್ಟು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಯಸ್ ಜೆ ತತ್ಸಂಬಾಭಾಸೇನಾ ಅವನ ಒಂದು ಎಲ್ಲ ರೀತಿಯ ಅವನು ಸಂಬಂಧ ಇದ್ರೂ ಕೂಡ ಭಗವಂತನ ಸಂಬಂಧ ಇರುತ್ತೆ ಹೀಗೆ ಶೋಧೆಗೆ ಕೃಷ್ಣ ಯಾರು ಒಂದು ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಇನ್ನೂ ಸರಿಯಾದ ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ ಅಹ್ ಈ ಅವಳಿಗೆ ಯಾರಿಗೆ ದೇವತೆ ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ಒಂದು ನಿಜವಾದ ರೂಪ ತೋರಿಸ್ತಾನ ಅವನು ರೂಪವನ್ನು ಆ ಸೆರೆಮನೆಯಲ್ಲಿ ಕಾರಾಗದಲ್ಲಿ ತೋರಿಸ್ತಾನವನು ಅವಳು ಪ್ರಾರ್ಥಿಸ್ತಾಳೆ ಅಲ್ಲಿ ತುಂಬಾ ಸುಂದರವಾದ ಪ್ರಾರ್ಥನೆ ಇದೆ ಅದಕ್ಕೆ ಆ ಪ್ರಾರ್ಥನೆ ಇದೆ ಆರು ಎರಡು ಶ್ಲೋಕಗಳಿದೆ ನಂತರ ಇದ್ದಕ್ಕಿದ್ದ ಹಾಗೆ ಆ ಪ್ರಾರ್ಥನೆ ಆದಮೇಲೆ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವಳು ಕೊನೆಯ ಶ್ಲೋಕದಲ್ಲಿ ಹೇಳ್ತಾಳೆ ಪರಮಾತ್ಮ ನಿಂದೆ ಚಿಂತೆ ಹತ್ತಿಬಿಟ್ಟಿದೆ ಎಲ್ಲಿ ಕಂಸನಿಗೆ ಗೊತ್ತಾಗುತ್ತೆ ನೀನು ಹೂತಿದ್ಯಾ ಅಂತ ಹೇಳ್ಬಿಟ್ಟು ಮೊದಲು ನಿನ್ನ ಈ ದಿವ್ಯ ರೂಪವನ್ನು ನೀನು ಏನಾದರೂ ಅನಿಷ್ಟೆ ಮಾಡಿಬಿಟ್ಟ ಅನ್ನೋದು ಹೇಗೆ ಸಾಧ್ಯ ಇಲ್ಲಿ ತಂದರೆ ನೀನು ನೀನೇ ಬ್ರಹ್ಮ ನೀನೇ ಸಕಲ ಚಿರಾಚರ ಜಗತ್ತಿಗೆ ಅಧಿಪತಿ ಅಂತ ಹೇಳಿದವರು ಈಗ ಇದ್ದಕ್ಕಿದ್ದ ಹಾಗೆ ಹೇಗೆ ಅದು ಆ ಪ್ರೀತಿ ಹುಟ್ಟುಬಿಟ್ಟು ಆ ಒಂದು ವಾತ್ಸಲ್ಯ ಬಂತು ಇದೆ ಇದು ಉಂಟಾಗುತ್ತೆ ಪ್ರೀತಿ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಐಶ್ವರ್ಯ ಮರೆಯಾಗುತ್ತೆ ಐಶ್ವರ್ಯ ಅಂದರೆ ಈಶ್ವರತ್ವ ಅವನು ಸರ್ವಶಕ್ತಿಶಾಲಿ ಅವನು ಸರ್ವಜ್ಞತ್ವ ಅವನೆಲ್ಲ ಮರೆಯಾಗಿಬಿಡುತ್ತೆ ಅಯ್ಯೋ ಅದಕ್ಕೇನು ಗೊತ್ತಿದ ತಾತ ಹಾಗೆ ಅಯ್ಯೋ ಅದನ್ನು ನಾನೇ ಕಾಪಾಡಬೇಕು ಯಶೋಧೆಗೆ ಹಾಗೇ ಆಗಿದೆ ಏನು ಆರತಿ ಎದ್ದಿದ್ದು ಹೋಮ ಮಾಡ್ತಿದ್ದು ಏನು ಕೃಷ್ಣನಿಗೆ ಗರ್ಗರನ್ನು ಕರೆಸಿ ಜ್ಯೋತಿಷ ನೋಡ್ತಿದ್ದು ಎಷ್ಟು ಹೀಗೆ ಅದು ಆ ಮಾತುಕತೆ ಆ ಪ್ರೇಮ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಗುಣಗಳನ್ನ ಅಳಿಸಿ ಹೋಗಿ ಹಾಕಿಬಿಡುತ್ತೆ ದುಷ್ಟನೋ ಒಳ್ಳೆಯವನೋ ಅದು ಮುಂದೆ ಬರ್ತದೋ ಒಳ್ಳೆಯವನೋ ಶಕ್ತಿಶಾಲಿಯೋ ಅಥವಾ ಅಶಕ್ತನೋ ಎಲ್ಲ ತಾರತಮ್ಯ ಅಳಿಸಿ ಹೋಗುತ್ತದೆ ಆ ಒಂದು ಏನು ಅನಿವನಾಗಿರುವಂತಹ ನೆಲವನ್ನು ಪ್ರೇಮ ಅಂತಕ್ಕಂಥ ಒಂದು ಜಲ ಬಂದು ಎಲ್ಲ ಸಮತಟ್ಟಾಗಿ ಮಾಡ್ತದೆ ಎಲ್ಲ ಸಮವನ್ನ ನೋಡ್ತಾಳೋ ಏನು ಅಂದ್ರೆ ನನ್ನ ಉತ್ತರ ಅಷ್ಟೆ ನನ್ನ ಪ್ರಿಯತಮ ಅಷ್ಟೇ ೇನು ಅಲ್ಲ ಹಾಗೆಯೇ ತತ್ ಸಂಬಂಧ ಭಾಷೆನಾಪಿ ಮಹಾಭಾಷಾದಿ ವಿಕಾರ ಕಣ್ಣಲ್ಲಿ ನೀರು ರೋಮಾಂಚನ ಇತ್ಯಾದಿಗಳು ಉಂಟಾಗುತ್ತೆ ಹಾಗೆ ಪ್ರಿಯದರ್ಶನಾದಿ ಅತೃಪ್ತಿ ಎಷ್ಟು ಆ ತನ್ನ ಪ್ರಿಯನನ್ನು ನೋಡಿದ್ರು ಕೂಡ ಅತೃಪ್ತಿ ಇನ್ನೂ ನೋಡಬೇಕು ಇನ್ನೂ ನೋಡ್ಬೇಕು ಮತ್ತೂ ನೋಡಬೇಕು ನಾನು ನನ್ನ ಕೃಷ್ಣನನ್ನು ನೋಡಬೇಕು ಎಷ್ಟು ನೋಡಿದ್ರೂ ಅತೃಪ್ತಿ ಹಾಗೆ ತರಮ ಸಾಮರ್ಥ್ಯ ಆದವು ಅವನ ಪರಮ ಸಾಮರ್ಥ್ಯಗಳಲ್ಲಿ ಅವನ ಇಂಥವನು ಅವನ ಆ ಕೇಶಿಯನ್ನು ಕೊಂದ ಎಲ್ಲ ನೋಡ್ಬಿಟ್ಟಿದ್ದಾಳೆ ಶಕಟಾಸುರನ್ನು ಕೊಂದ ಊತನೆಯನ್ನು ಕೂಡ ಕೊಂದ ಎಲ್ಲವನ್ನೂ ನೋಡಿದ್ದಾಳೆ ಆದರೂ ಕೂಡ ನೆಕ್ಸ್ಟ್ ಮೊಮೆಂಟ್ಗೆ ಚೇಂಜ್ ಆಯ್ತಾಳೆ ಎತ್ತಿಟ್ಕೊಂಡು ಮುದ್ದು ಮಾಡೋದೇನು ಇದು ಆರತಿ ಎತ್ತೋದೇನು ಸುಮಂಗ್ಲಿಯನ್ನು ಕರೆಸಿ ಇದು ಮಾಡಿಸೋದೇನು ದೃಷ್ಟಿ ಬಿಡಿಸೋದೇನು ಹೀಗೆ ಅದು ಪರಮ ಸಾಮರ್ಥ್ಯ ಆದಿ ಅಪಿ ಅದಿದ್ದಾಗಲೂ ಕೂಡ ಕೇಶಾಂಚಿತ್ ಅನಿಷ್ಟಾಶಂಕ ಅದು ಜಾಯಿತೆ ಇವನು ಏನೋ ಆಗಿಬಿಡುತ್ತೋ ಇವನು ಏನೋ ಒಂದು ಅನಿಷ್ಟ ಆಗ್ಬಿಡುತ್ತೋ ಇವನು ಏನಾದ್ರೂ ಒಂದು ಇದಾಗ್ಬಿಡುತ್ತೋ ನನ್ನ ಪ್ರಿಯ ಒಂದು ಅನಿಷ್ಟ ಉಂಟಾಗುತ್ತೋ ಅಂತ ಮನಸ್ಸಿನಲ್ಲಿ ಒಂದು ಭಾವನೆ ಉತ್ಪತ್ತಿಯಾಗುತ್ತೆ ಸ್ನೇಹ ಏವ ಇದೇ ಸ್ನೇಹವು ಅಭಿಲಾಷಾತಿಶಾ ಕ್ಷಯಾತ್ಮಕ ರಾಗ ಇದು ಇನ್ನೂ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಅದಕ್ಕೆ ರಾಗ ಅಂತ ಡೆವಲಪ್ ಆಗುತ್ತೆ ರಾಗ ಅಂದ್ರೆ ಇದು ಅದಲ್ಲ ಯಾವುದು ಪತಂಜಲಿ ಯೋಗ ಸೂತ್ರ ರಾಗ ಅಲ್ಲ ಅದು ಬೇರೆ ಅದಕ್ಕೆ ಹೇಳಿದ್ ಯಾವಾಗಲೂ ಶಾಸ್ತ್ರಶಾಸ್ತ್ರಕ್ಕೂ ವ್ಯತ್ಯಾಸವಿರುತ್ತೆ ಒಂದು ಶಾಸ್ತ್ರವನ್ನು ಕೇಳ್ಬೇಕು ಸ್ವಾಮಿ ಯಾರೋ ಒಬ್ರು ಕೇಳ್ತಾರೆ ನನಗೆ ರಾಗ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲ ಏನು ಅಂತ ನಾನು ಕೇಳ್ತೇನೆ ಬಂದು ನೀವು ಪತಂಜಲಿ ಯೋಗ ಸೂತ್ರವನ್ನು ಇಟ್ಕೊಂಡು ಹೇಳ್ತಾ ಇದ್ದೀರಾ ಅಥವಾ ಬೃಹನ್ ನಂದಿಕೇಶ್ವರನ ಸಂಗೀತ ಶಾಸ್ತ್ರವನ್ನು ಇಟ್ಕೊಂಡು ಹೇಳ್ತಾ ಇದ್ದೀರಾ ಅಥವಾ ಭಕ್ತಿ ಶಾಸ್ತ್ರವನ್ನು ಇಟ್ಕೊಂಡು ಹೇಳ್ತಾ ಇದ್ದೀರಾ ಸಂಗೀತ ಶಾಸ್ತ್ರ ಅಂದ್ರೆ ಹಾಡು ತೋರ್ತೀನಿ ಭಕ್ತಿಶಾಸ್ತ್ರ ಅಂದ್ರೆ ಇಲ್ಲಿ ಈ ರಾಗವನ್ನು ಹೇಳ್ತೇನೆ ಪಥದಲ್ಲಿ ಯೋಗ ಸೂತ್ರ ಅಂತ ಹೇಳಿದ್ರೆ ನಿಮ್ಗೆ ಕೆಟ್ಟದು ಅಂತ ಹೇಳ್ತೇನೆ ರಾಗ ದ್ವೇಷ ಆದ್ರಿಂದ ಅದು ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದೊಂದು ಆ ಶಬ್ದದ ಅರ್ಥ ಬೇರೆ ಬೇರೆ ಆಗ್ತಾ ಹೋಗುದು ಟೆಕ್ನಿಕಲ್ ಟರ್ಮ್ ಅಂತ ಹೇಳ್ತಾರೆ ಪರಿಭಾಷಾ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರಾಗ ಅಂತ ಹೇಳಿದ್ರೆ ಸ್ನೇಹವೇ ಜಾಸ್ತಿ ಆದಾಗ ಸ್ನೇಹ ಏವ ಅಭಿನಾಷ ಅತಿಶಾತ್ಮಕವು ರಾಗ ಎಸ್ಮಿನ್ ಜಾತಿ ಆ ರಾಗವು ಹುಟ್ಟಿದಾಗ ಏನಾಗುತ್ತೆ ಕ್ಷಣಿಕ ಖ್ಯಾತಿ ವಿರಹತ್ಯ ಅತ್ಯಂತ ಏವ ಅತಹಿಷ್ಣುತಾ ಏನಾಗತ್ತೆ ಕ್ಷಣಿಕವಾಗಿಯೂ ತನ್ನ ಪ್ರಿಯತ ತನ್ನ ಜೊತೆಗೆ ಎಲ್ಲಿಲ್ಲ ಅಂತ ಹೇಳಿದ್ರೆ ತರ್ಪಡಿಕೆ ಓ ಭಗವಂತ ನಮ್ಮ ಕಣ್ಮರೆಯಾಗ್ಬಿಟ್ಟ ಆ ಗೋಪಿಯರು ಎಲ್ಲೋ ಹೊರಟೋಗ್ಬಿಟ್ಟು ಅವ್ನು ಎಲ್ಲೋ ಹೊರಟು ಹೋದ ಎಲ್ಲಿ ಹೋದಾ ಎಲ್ಲಿ ಹೋದಾ ಅವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೇ ಹೋಗ್ಬಿಟ್ನೇನು ಪರ್ಮನೆಂಟ್ ಆಗಿ ಹೊರಟೇ ಹೋಗ್ಬಿಟ್ನೇನು ಆ ರೀತಿಯಾದಂಥ ಸಂಶಯ ಅವ್ನು ಯಾವಾಗ ನನ್ನ ಜೊತೆಗೆ ಇರಬೇಕು ಅನ್ನುವಂಥ ಒಂದು ಇದು ಆ ವಿರಹ अत्य असहिष्णुता, सहिष्णु के असाध्यवाद विरह उठा तयोगे अदे आ भगवंत पुनः वापस बंदा परंदुखमी सुखत्व भाति परंदुखम मनरोग अत्य दुख अत्य दुख ಅಥವಾ ಕಂಸನ ಒಂದು ಅತಿಕ್ರಮಣದಿಂದ ಏನೋ ಒಂದು ನಾಶವಾಗಿದೆ ನನ್ನ ಮನೆಯಲ್ಲಿ ಅತ್ಯಂತ ದುಃಖಮಯವಾದಂತ ಏನೋ ಒಂದು ಸನ್ನಿವೇಶ ಆದರೂ ಕೂಡ ನನ್ನ ಅತ್ಯಂತ ಪ್ರಿಯತಮನ ಸಿಕ್ಕಿದ್ದಾನೀಗ ಅದೂ ಕೂಡ ಸುಖತ್ವೇನ ಭಾರಿ ಸುಖವಾಗಿ ತೋರುತ್ತದೆ ನೋಡಿ ಹೇಗೆ ಕನ್ವರ್ಟ್ ಆಗುತ್ತದೆ ಪರಂ ದುಃಖಮಿ ಸುಖತ್ವೇನ ಭಾವಿ ತದ್ ವಿಯೋಗಿ ತದ್ ವಿಪರೀತಮ ಅವನ ವಿಯೋಗ ಪುನಃ ಅವನು ಹೊರಟೋದಾಗ ವಿಪರೀತ ಅದು ವಿಪರೀತ ಅಂದ್ರೆ ಏನು ಮನೆಯಲ್ಲಿ ಪುತ್ರೋತ್ಸವ ಮಗ ಹುಟ್ಟಿದಂತಹ ಸಂಭ್ರಮ ಆದರೂ ಕೂಡ ಅಯ್ಯೋ ನನ್ಗೆ ಏನೋ ಒಂದು ಹೋಯ್ತಲ್ಲ ಇಲ್ಲಿ ಏನೋ ಒಂದು ನನಿಷ್ಟ ಇದೆ ನನಗೆ ಏನೋ ಒಂದು ಹೊರಟೋಯ್ತಲ್ಲ ಇಲ್ಲಿ ಯಾಕೆಂದು ನನ್ನ ಪ್ರಿಯ ತಮ್ಮ ಆ ಭಗವಂತ ಕೃಷ್ಣ ಅವನು ಇವತ್ತು ಕಣ್ಮನೆಯಾಗಿದ್ದಾನೆ ನನ್ನ ಬಿಟ್ಟಿಯನ್ನು ಹೊರಟು ಮನೆಯಲ್ಲಿ ಪುತ್ರೋತ್ಸವ ನೆಂಟರಿಷ್ಟು ಬಂದಿದ್ದಾರೆ ಎಲ್ಲ ಇಲ್ಲಿ ಇದಾಗ್ತಾ ಇದೆ ಅಂತಹ ಒಂದು ಸಂಭ್ರಮ ಅಂತಹ ಒಂದು ಸುಖದ ಒಂದು ಇದರಲ್ಲೂ ಕೂಡ ಇವನ ವಿಯೋಗವಾಯಿತಲ್ಲ ದುಃಖ ತದ್ ವಿಪರೀತ ಎಲ್ಲ ಲೋಕಕ್ಕೆ ವಿರುದ್ಧ ಲೋಕದ ಆಚರಣೆಗಳಿಗೆ ವಿರುದ್ಧ ಈ ಭಕ್ತರ ಆಚರಣೆ ಸೇವ ರಾಗ ಅನುಕ್ಷಣ ಸ್ವವಿಷಯಂ ನವನವತ್ವ ಅನುಭಾವಯನ್ ಸ್ವಯಂ ಚ ನವನವೀಭವನ್ ಅನುರಾಗ ಈ ರಾಗ ಅಂತಕ್ಕಂಥದ್ದೇ ಸ ಇವರಾಗದೇ ರಾಗವು ಅನುಕ್ಷಣಂ ಪ್ರತಿಕ್ಷಣವೂ ಕೂಡ ಸ್ವವಿಷಯಂ ತನ್ನ ವಿಷಯವಾದಂತಹ ಭಗವಂತನಲ್ಲಿ ನವನವತ್ವೇನ ಅನುಭವ ಹೊಸ ಹೊಸದಾಗಿ ಅನುಭವಿಸುತ್ತಾ ಅನುಭವವನ್ನು ಪಡುತ್ತ ಸ್ವಯಂ ಚ ನವನವೀ ತಾನೇ ಅಂದ್ರೆ ಅನುರಾಗವೇ ಹೊಸ ಹೊಸದಾಗಿ ಇನ್ನೂ ಹೊಸದಾಗುತ್ತೆ ಯಾವುದು ಹೊಳೆದಾಗುವುದಿಲ್ಲ ನಮ್ಮ ಲೌಕಿಕ ಪ್ರೇಮಗಳು ಇವತ್ತು ಹೊಸದಾಗಿರುತ್ತೆ ನಾಳೆ ಹೊರಟೋಗ ನಾಡಿದ್ದು ಕೊಡ್ತವ್ರು ಹಾಗೆ ಆದ್ರೆ ಆ ಭಗವಂತನ ಕುರಿತಾದಂತಹ ಅನುರಾಗ ಇದೆಯಲ್ಲ ನೋಡಿ ಇದು ಇಷ್ಟು ಸ್ಟೆಪ್ ಬರಬೇಕು ಇಷ್ಟು ಸ್ಟೆಪ್ಪು ನಮ್ಮ ಲೌಕಿಕ ಪ್ರೀತಿಯಲ್ಲಿ ಸಾಧ್ಯವೇ ಇಲ್ಲ ಅದು ಅದು ಒಂದೇ ಸ್ಟೆಪ್ಪಿಗೆ ಕ್ಲೋಸ್ ಒಂದೇ ಸ್ಟೆಪ್ಪಿಗೆ ಕ್ಲೋಸ್ ಆದರೆ ಭಗವಂತನಲ್ಲಿ ಮಾಡಿದ ಪ್ರೀತಿ ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ರೆ ಬೆಳೆಸ್ಕೊಂಡು ಹೋಗ್ತಾ ಇದ್ದು ಅದನ್ನು ಇನ್ನೂ ಹೆಚ್ಚಾದಂತಹ ಆನಂದವನ್ನ ತನ್ನಲ್ಲಿ ಪ್ರೀತಿ ಕೊಡಲಿಕ್ಕೆ ಈ ರೀತಿ ಏನಾಗುತ್ತೆ ಆ ಪ್ರತಿಯೊಂದು ಪ್ರೀತಿಯು ಕೂಡ ಅವನು ಹೊಸ ಹೊಸದಾಗಿ ಕಾಣಿಸ್ತಾ ಹೊಸ ಹೊಸದಾಗಿ ಅದಕ್ಕೊಂದು ಇದಿದೆ ಒಂದೇ ಜೀವ ಗೋಸ್ವಾಮಿಗಳು ತುಂಬ ಸುಂದರವಾದಂತಹ ಭಾಗವತದಿಂದ ಮೊಟ್ಟ ಮೊದಲನೆಯ ಸ್ಕಂದದಿಂದ ಶ್ಲೋಕವನ್ನು ಉದ್ಧರಿಸಿ ಹೇಳ್ತಾನೆ ಹೇಗೆ ನವನವತ್ವ ಏನ ಹೊಸ ಹೊಸದಾಗಿ ಕಾಣುತ್ತಂತೆ ಅವನು ಪ್ರತಿಯೊಂದು ಕೂಡ ಕೃಷ್ಣ ಇದ್ದಾನೆ ಆಹಾ ಈಗಷ್ಟೇ ನೋಡಿದ್ದಾನೆ ಆದರೂ ಕೂಡ ಏನೋ ಹೊಸದಾಗಿ ಅವನು ಕೃಷ್ಣ ಕಾಣ್ತಾನೆ ಅವನ ಪಾದಗಳು ಹೊಸದಾಗ ಕಾಣ್ತಾ ಇದೆ ಅವನ ಆ ನವಿಲುಗರಿ ಹೊಸದಾಗ ಕಾಣ್ತಾ ಪ್ರತಿಯೊಂದು ಅಂಗಾಂಗಗಳು ಕೂಡ ಹೊಸದಾಗ ಕಾಣ್ತಾ ಇದೆ ಅಳ್ತಾಗೋದೇ ಇಲ್ಲ ಹಳತಾಗೋದೇ ಇಲ್ಲ ಅಯ್ಯೋ ನೋಡಿದ್ದೇ ಮುಖ ನೋಡ್ಬೇಕಲ್ಲ ಸ್ವಾಮಿ ಚೇಂಜ್ ಮಾಡೋಣ ಅಂತ ಅನ್ಸೋದಿಲ್ಲ ಅನುರಾಗ ಅನುರಾಗದಲ್ಲಿ ಅನುರಾಗದಲ್ಲಿ ಹೇಗೆ ಅದು ನವನವಸ್ತಾಗ್ತಾ ಇರ್ತದೆ ರಿಫ್ರೆಶ್ ರಿಜ್ಯೂಮಿನೇಟ್ ಆಗ್ತಾ ಅದೇ ಅದ್ರ ಸ್ವಭಾವ ಎಸ್ನಿನ್ ಜಾತೆ ಅದು ಹುಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪರಸ್ಪರ ವಶಿ ಭಾವ ಅತಿಶಯ ಒಂದು ಸುಂದರವಾದಂತಹ ಇದೆ ಪರಸ್ಪರ ವಶಿ ಭಾವ ಭಗವಂತ ಭಕ್ತನಿಗೆ ಅಟ್ರಾಕ್ಟ್ ಆಗ್ತಾನೆ ಭಕ್ತ ಭಗವಂತನಿಗೆ ಅಟ್ರಾಕ್ಟ್ ಆಗ್ತಾನಂತೆ ಇದು ನೋಡಿ ಎಲ್ಲ ಶ್ರೀರಾಮಕೃಷ್ಣ ಜೀವನದಲ್ಲಿ ಅವರ ಪ್ರಥಮ ವೇದ ಬರ್ತೀನಿ ಭಕ್ತ ಭಗವಂತ ಏನೋ ಕಮಲ ಭಕ್ತ ದೊಂಬಿ ಹಾಗೆ ಬಂದು ಅವನ ಮದುವನ್ನು ಇರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಭಕ್ತ ಕಮಲ ಭಗವಂತ ದುಂಬಿ ಬಂದು ಈ ಭಕ್ತನ ಮೇಲೆ ಕೂತು ಅವನ ಮದುವನ್ನು ಹೇಳ್ತಾನೆ ಇದು ಪರಸ್ಪರ ಏನು ವಶೀ ಭಾವ ಅತಿಥಿ ಒಬ್ಬರನ್ನೊಬ್ರು ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯವೇ ಅಲ್ಲವ ಸಾಧ್ಯವೇ ಅಲ್ಲ ಅಷ್ಟು ಕ್ಲೋಸ್ ಅಷ್ಟು ಕ್ಲೋಸ್ ಆಗದಂತ ಅದು ಪ್ರೀತಿ ಪ್ರೇಮ ವೈಚಿತ್ರ್ಯಂ ತತ್ಸಂಬಿನ್ಯಪ್ಪ ಜನ್ಮಲಾದ ಸಾಚಿತ್ರ್ಯ ಏನಾಗುತ್ತೆ ಪ್ರೇಮ ವೈಚಿತ್ರ್ಯ ಉಂಟಾಗುತ್ತೆ ಪ್ರೇಮ ವೈಚಿತ್ರ್ಯ ಕುಲಶೇಖರ ಆಳ್ವಾರಿಗೆ ಉಂಟಾಗಿತ್ತು ಹೇಳ್ತಾರೆ ನನ್ನನ್ನು ಎಂತಹ ನೀಚೆಯಲ್ಲೂ ಕೂಡ ಹಾಕಿ ಹಾಕಪ್ಪ ಪರವಾಗಿಲ್ಲ ನನಗೇನು ಅದೇನು ಭಯವೇ ಇಲ್ಲ ಆದರೆ ನಿನ್ನ ಪ್ರೇಮ ಇರಬೇಕಲ್ಲ ನಿನ್ನ ಪಾದಗಳಲ್ಲಿ ಪ್ರೀತಿ ಇಲ್ಲಿ ಬಿಟ್ಟರೆ ನಾಯಿಯಾದರೂ ಆಯಿತು ಕತ್ತೆ ಆಯಿತು ಯಾವ ಜನ್ಮ ಆದರೂ ಆಯಿತು ನಗಣ್ಯವಾದಂತಹ ಯಾವ ಜನ್ಮ ಆದರೂ ಪರವಾಗಿಲ್ಲ ವೃಕ್ಷದ ಜನ್ಮ ಆದರೂ ಪರವಾಗಿಲ್ಲ ಓ ಅತ್ಯಂತ ಸುಖದಿಂದ ಕಲಿತೆನೆ ನಾನು ಯಾಕೆ ನಿನ್ನ ಪ್ರೇಮ ನನ್ನ ಸಿಕ್ಕಿಬಿಟ್ಟ ನಿನ್ನ ಪ್ರೇಮ ನಾನು ರೆಡಿ ಎಲ್ಲದಕ್ಕೂ ರೆಡಿ ನೀನು ಎಲ್ಲ ಆಟಕ್ಕೂ ನಾನು ನಡೀತೀನಿ ನಿನಗೊಂದು ನಾಟಕ ಮಾಡಿ ತೋರಿಸ್ತೇನೆ ಹಾಗೆ ಅಂತಹ ಒಂದು ವೈಚಿತ್ರ್ಯ ಅದು ತತ್ ಸಂಬಂಧಿನ್ಯಪಿ ಜನ್ಮಲಾಲತ ಹಾಗೆಯೇ ವಿಪ್ರಲಂಬೆ ವಿಸ್ಫೂರ್ತಿಷ್ಟು ಜಾಹಾಯ ವಿಪ್ರಲಂಬೆ ವಿಸ್ಫೂರ್ತಿಷ್ಟು ಜಾಹತೆ ಇಲ್ಲಿ ಮೈಯಲ್ಲಿ ಇರ್ತಕ್ಕಂತಹ ಕೆಲವು ಏನಂತ ಹೇಳ್ತಾರೆ ಈ ಸೈನ್ಸ್ ಯಾವಾಗ ಈ ಪ್ರೇಮ ಜಾಸ್ತಿ ಉಂಟಾಗುತ್ತೋ ಆ ಶ್ರೀರಾಮಕೃಷ್ಣ ಹೇಳುವಂತೆ ಅವರ ವಚನ ವೇದದಲ್ಲಿ ಯಾವ ರೀತಿ ಹೇಳ್ತಾರೋ ಹೇಗೆ ಆ ಪ್ರತಿಯೊಂದು ರೋಗಕೂಪವೂ ಕೂಡ ಅವರಿಗೆ ಇದಾಗಿ ಕಾಣ್ತಾ ಇರುವಳ ಹಾಗೆ ಮತ್ತೆ ಇದು ಕಂಪ ಉಂಟಾಗುತ್ತೆ ಕಂಪನ್ ಆ ವಿಪ್ರಲಂಬ ಮತ್ತು ವಿಸ್ಫೂರ್ತಿ ಅಂತ ಹೇಳಿದ್ರೆ ಅದೆಲ್ಲ ಕೂಡ ಅದರ ಮ್ಯಾನಿಫೆಸ್ಟೇಷನ್ ಆ ಪ್ರೇಮದ ಮ್ಯಾನಿಫೆಸ್ಟೇಷನ್ ಅನುರಾಗದ ಮ್ಯಾನಿಫೆಸ್ಟೇಷನ್ ಅನುರಾಗೇವ ಈಗ ಇದಿಷ್ಟು ಅನುರಾಗ ನಿಜವಾಗ್ಲೂ ನಮ್ಗೆ ಬೇಕಾಗಿರೋದು ಯಾಕಂದ್ರೆ ಈ ಸೂತ್ರದಲ್ಲಿ ಹೇಳಿರುವುದು ಅವಿಚ್ಛಿನ್ನ ಅನುರಾಗಂ ಅ ಇದು ಒಂದು ಸ್ಟೆಪ್ ಕೆಳಗೆ ಹೇಳಿದ್ದಾರೆ ನಾಲ್ಕು ಇದರ ನಂತರ ಬರುವುದೇ ಮಹಾಭಾವ ಅನುರಾಗವೇ ಕೊನೆದ ಹಾಗಿದ್ರೆ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ಹೇಳ್ತಾರೆ ಅನುರಾಗೇವ ಅಸಮೋರ್ಧ್ವ ಚಮತ್ಕಾರೇಣ ಉನ್ಮಾದಕೋ ಮಹಾಭಾವ ಅದೊಂದು ಚಮತ್ಕಾರದ ರೀತಿಯಲ್ಲಿ ಉನ್ಮಾನದಂತೆ ಹುಚ್ಚದಂತೆ ಅದು ಪರಿವರ್ತನೆ ಆಗುತ್ತಂತೆ ಆ ಪ್ರೇಮ ಹುಚ್ಚು ಹುಚ್ಚತನವನ್ನು ಪಡೀತದೆ ಅದಕ್ಕೆ ಆ ಉನ್ಮತ್ತತೆ ಬರ್ತದೆ ಅದಕ್ಕೆ ಅದರಲ್ಲಿ ಅದು ಸಾಮಾನ್ಯವಾದಂಥ ಶರೀರ ಧರಿಸ್ಲಿಕ್ಕೆ ಸಾಧ್ಯವಿಲ್ಲ ಅದ್ರ ಒಡೆದೋಗ್ಬಿಡುತ್ತೆ ಚೂರ್ ಚೂರಾಗಿರುತ್ತೆ ಅದಕ್ಕೆ ಅತ್ಯಂತ ಶುದ್ಧ ಅದಕ್ಕೆ ಮುಂದೆ ಈಗ ಎಷ್ಟನೇ ಸೂತ್ರ ಅದು ಐವತ್ಮೂರನೇ ಸೂತ್ರ ನಾವು ನೋಡ್ತೀವಿ ಅದಕ್ಕಿದೆ ಹೀಗಾಗಿ ಎಲ್ಲವೂ ಶರೀ ಎಲ್ಲ ಶರೀರ ಕೂಡ ಇನ್ನು ಧರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಉನ್ಮಾದಕವಾದಂತಹ ಅನುರಾಗ ಏನಿದೆಯೋ ಅದೇ ಮಹಾಭಾವ ಅಂತೆ ಆ ಮಹಾಭಾವ ಅದು ಬಂತು ಅಂತ ಹೇಳಿದ್ರೆ ಆ ಪ್ರೇಮ ಅಂತಕ್ಕಂಥ ಹೃದಯದಲ್ಲಿ ಸಾಗರ ಸ್ಥರ ಇರುತ್ತೆ ಪ್ರೇಮದ ಸಾಗರ ಅವನ ಹೃದಯದಲ್ಲಿ ಇರುತ್ತೆ ಎಸ್ಮಿನ್ ಜಾತೆ ಅದು ಹುಟ್ಟಿದಾಗ ಆ ಮಹಾಭಾವ ಹುಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗೋಪಿಯರಿಗೆ ಆಗ ಆಗಿರ್ತಕ್ಕಂಥದ್ದು ಅಂದ್ರೆ ಆ ಭಗವಂತನ ಯೋಗವಾದಾಗ ಅವನ ಸಂಪರ್ಕವಾದಾಗ ಅವನ ಜೊತೆಗೆ ಕೂಡಿದಾಗ ನಿಮೇಷ ಅಸಹತ ನಿಮೇಶ ಸಹತ ಕಲ್ಪಕ್ಷಣತ್ವ ಇತ್ಯಾದಿಗಂ ಬಿಯೋಗೆ ಕ್ಷಣಕಲ್ಪತ್ವ ಇತ್ಯಾದಿ ಎಷ್ಟು ಯುಗಗಳು ಕಳೆದ್ರೂ ಕೂಡ ಅವನ ಜೊತೆಗಿದ್ದಾಗ ಇದೇನಿದು ಇಷ್ಟು ಬೇಗ ಆಗೋಯ್ತಾ ಇದೇ ನೀವು ಈಗ ಬಂದಾಗ ನಾನು ಹೊರಟೇ ಹೋಗಿಟ್ಟಲ್ಲ ಒಂದು ನಿಮಿಷವೂ ಇಲ್ಲ ಒಂದು ನಿಮಿಷವೂ ಆಗಲಿಲ್ವಲ್ಲ ಇಷ್ಟು ಬೇಗ ಹೋಗ್ತಾ ಇದೆಯಲ್ಲ ಹೇ ಕೃಷ್ಣ ದಯವಿಟ್ಟು ಇರೋ ಇನ್ನೊಂದು ಒಂದು ದಿವಸ ಇರೋ ಈಗ ತದ್ ಯೋಗಿ ತದ್ ಬಿಯೋಗೆ ಅದು ಒಂದು ರೀತಿಯ ಕುಕ ವಿರಹ ಕುಕ ಆ ಗೋಪಿಯರಿಗೆ ತದ ವಿಯೋಗ ಏನಾಗಿತ್ತು ಕ್ಷಣ ಕಲ್ಪಮ ಇತ್ಯಾದಿ ಕ್ಷಣ ಒಂದೊಂದು ಕ್ಷಣ ಇದೆಯಲ್ಲ ಒಂದೊಂದು ಕ್ಷಣ ಅತ್ಯಂತ ಸಣ್ಣದಾದಂತಹ ಆ ಸಮಯದ ಒಂದು ಅವಧಿ ಅದು ಕೂಡ ಕಲ್ಪತ್ವಂ ಬ್ರಹ್ಮನ ಆಯುಸ್ ಎಷ್ಟು ಇದೆಯೋ ಅಷ್ಟು ಕಳ್ದಂಗಾಗತ್ತೆ ಅಯ್ಯೋ ಯಾವಾಗಪ್ಪ ಅವನು ಬರ್ತಾನೆ ಎಷ್ಟು ಕಳಿಬೇಕಪ್ಪ ಎಷ್ಟೊತ್ತು ಕಲಿ ಕಳಿಬೇಕಪ್ಪ ಇನ್ನು ಅವನಿಗೋಸ್ಕರ ಅಂತ ಇವೆಲ್ಲ ಆ ಮಹಾಭಾಗದ ಮಹಾಭಾವದ ಒಂದು ಲಕ್ಷಣ ಇದಿಷ್ಟು ಆ ಪ್ರೇಮದ ಹಂತಗಳು ಆದ್ರಿಂದ ಅನುರಾಗ ಎಲ್ಲಿದೆ ನೋಡಿದ್ರೆ ಗೊತ್ತಾಗುತ್ತೆ ಆದ್ರಿಂದ ಕೇವಲ ಅವಿಚ್ಛಿನ್ನ ಅನುರಾಗ್ ಲಭತೆ ಅಂದ್ರೆ ಅವಿಚ್ಛಿನ್ನವಾದ ಪ್ರೀತಿಯನ್ನು ಪಡೆಯುತ್ತಾನೆ ಏನ್ ಐಡಿಯಾ ಬಂದಂಗಾಯ್ತು ಏನು ಬಂದಂಗಾಯ್ತು ಏನು ಗೊತ್ತಾಗುತ್ತೆ ನೋಡಿ ಎಷ್ಟು ಹೇಳಿದ್ಮೇಲೆ ಎಷ್ಟು ಐಡಿಯಾ ಬಂದ್ ನೋಡಿ ಅದು ಎಲ್ಲಿದೆ ಅಂತ ಹಾಗೆ ಕೂಡ ಈ ಧ್ಯಾನ ಅನ್ನುವಂಥ ಶಬ್ದವನ್ನು ಉಪಯೋಗಿಸುವಾಗಲೂ ಕೂಡ ನಾನು ಯಾವತ್ತು ಕೂಡ ಈ ಎಂಟು ಏಳು ಸ್ಟೆಪ್ ಹೋಗ್ಬಿಟ್ಟೆ ಆರು ಸ್ಟೆಪ್ ಹೋಗ್ಬಿಟ್ಟೆ ಆಮೇಲೆ ಅದ್ರಲ್ಲಿ ಬರುತ್ತೆ ಇಲ್ಲದ ಎಲ್ಲ ನಾನು ಧ್ಯಾನ ಮಾಡ್ತೀನಿ ಎಲ್ಲರೂ ಮಾಡ್ತೇನೆ ನೀನು ಮಾಡ್ತೀಯ ಅವನು ಮಾಡ್ತಾನೆ ಎಲ್ಲ ಮಾಡ್ತಾನೆ ಹಿಂಗೇನು ವ್ಯತ್ಯಾಸ ಅಂತ ಏನು ಸುಮ್ಮನೆ ಧ್ಯಾನ ಮಾಡೋದು ಅದಕ್ಕೆ ಹೇಳೋದು ಎಲ್ಲ ನೀವೇನು ಹೇಳಬೇಕು ಅಂದರೆ ನಾನು ಧ್ಯಾನ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಹ್ಞೂ ಧ್ಯಾನ ಮಾಡ್ತಾ ಇದೆಯನ್ನಲ್ಲ ಯಾಕೆ ಗೊತ್ತಾ ಧ್ಯಾನ ಮಾಡ್ಬೇಕಂದ್ರೆ ಅಷ್ಟಾಂಗ ಯೋಗದಲ್ಲಿ ಏಳನೇ ಹಂತ ಅದು ಧ್ಯಾನ ಪಕ್ವಗೊಂಡರೆ ಸಮಾಧಿ ಹೇಗೆ ಇಲ್ಲೋ ಅನುರಾಗ ಪಕ್ವಗೊಂಡರೆ ಮಹಾಭಾವವು ಹಾಗೆ ಅಲ್ಲಿ ಧ್ಯಾನ ಪಕ್ವಗೊಂಡ್ರೆ ಸಮಾಧಿ ಧ್ಯಾನದಿಂದ ತಿಳಿದ್ರೆ ಮೂರ್ಖತ್ವವನ್ನು ಹೊಂದುವುದಿಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಇವೆಲ್ಲ ಇದಾಗಬೇಕು ಅಷ್ಟು ಪ್ರಯತ್ನ ಪಟ್ಟಿರ್ಬೇಕು ಸುಮ್ಮನೆ ಬಂದ್ಬಿಡುತ್ತ ಅವನಿಗೆ ಧ್ಯಾನ ಅಂತ ಧ್ಯಾನದಲ್ಲಿ ಏನದು ತೈಲಧಾರಾವತ್ ತೈಲಧಾರೆಯಂತೆ ಮನಸ್ಸು ಒಂದೇ ಸಮಯ ತನ್ನ ಇಷ್ಟ ದೇವತೆ ಮೇಲೆ ಹರಿತಾ ಹೋಗ್ಬೇಕು ಆ ಮನಸ್ಸು ಆವಾಗಲೇ ಆ ಸ್ಥಿತಿಗೆ ಧ್ಯಾನ ಅಂತ ಪ್ರಯತ್ನಕ್ಕಲ್ಲ ಅದು ವ್ಯತ್ಯಾಸ ಅದಕ್ಕೋಸ್ಕರ ಇಷ್ಟು ಹೇಳ ಗೊತ್ತಾಗುತ್ತೆ ಹೋ ಧ್ಯಾನ ಅಂತ ಹೋಗಿ ಇಷ್ಟಿದ್ಯಾ ಅಂತ ಇಲ್ಲೇ ಹೋದರೆ ಎಲ್ಲ ಧ್ಯಾನ ಅಂತ ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳ್ತಾರಲ್ಲ ಅದೇ ಉಪಯೋಗಿಸಿ ಉಪಯೋಗಿಸಿ ಅದೇ ಧ್ಯ ಅಲ್ಲಿ ಧ್ಯಾನ ಅಂದರೆ ಆಲೋಚನೆ ಅಂತ ಅರ್ಥ ಯಾಕಂದ್ರೆ ನಮ್ದು ಯಾವಾಗಲೂ ಹೀಗೆ ನಾವು ಶಬ್ದಗಳನ್ನ ಕುಲಗೆಡಿಸೋರು ನಾವು ಸುಲಭವಾಗಿ ಕುಲಗೇಡಿಸ್ಬಿಟ್ಟೇವು ಆ ಶಬ್ದದ ಗೌರವ ಎಷ್ಟು ಅರ್ಥ ಇದೆ ಅದೇ ಆ ಶಬ್ದವನ್ನು ಬಳಸಬೇಕಾದ್ರೆ ಎಷ್ಟು ಅರ್ಥ ಇದೆ ಅದನ್ನು ನಾವು ನೋಡೋದಿಲ್ಲ ಸುಮ್ಮನೆ ಬಳಸ್ಬಿಟ್ಟೇವೆ ಅದೇನೇ ಇಲ್ಲಿ ಈಗ ಆ ಅನುರಾಧವನ್ನ ಇಲ್ಲಿ ಎಷ್ಟು ಸುಂದರವಾದಂತಹ ಒಂದು ಶ್ಲೋಕದಲ್ಲಿ ಭಾಗವತ ಶ್ಲೋಕದಲ್ಲಿ ಹೇಳ್ತಾರೆ ಜೀವು ಗೋಸ್ವಾಮಿಗಳು ಯಪ್ಯಸೌ ಪಾರ್ಶ್ವಗತೋ ರಹೋಗತುಗಂ ನವ ನವಂ ಪದೇ ಪದೇ ಕಾ ವಿರಮೇತ ಚಾಪಿ ಯೀ ಜಹಾತಿ ಕರ್ಹಿತ್ ಏನಪ್ಪಾ ಅಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣ ಏಕಾಂತದಲ್ಲಿ ಯಾವಾಗಲೂ ಅವರೊಂದಿಗೆ ಅವರೊಂದಿಗೆ ಅಂದ್ರೆ ಆ ಗೋಪಿಯ ಸ್ತ್ರೀಯರೊಂದಿಗೆ ಇದ್ದಾಗಲೂ ಕೂಡ ಅವನ ಚರಣಕಮಲಗಳು ಹೆಜ್ಜೆ ಹೆಜ್ಜೆಗೂ ಹೊಸ ಹೊಸತಾಗಿ ಕಾಣ್ತಾ ಇತ್ತು ಯಾವಾಗಲೂ ಇದ್ರೆ ಹೊಸ ಹೊಸದಾಗಿ ಕಾಣೋದು ಹೇಗೆ ಸಾಧ್ಯ ಹಳು ಹಳತಾಗ್ತಾ ಇತ್ತು ಹೊಸ ಹೊಸತಾಗ್ಬೇಕಂದ್ರೆ ಪ್ರೀತಿ ನವೀಕರಣ ಆಗ್ಬೇಕು ನಿಜವಾದ ಪ್ರೀತಿ ಇರಬೇಕು ನಿಜವಾದ ಪ್ರೀತಿ ಇದ್ದಾಗ ಎಲ್ಲರೂ ಕಾಣುತ್ತೆ ಎಲ್ಲ ದಿನ ದಿನ ಕ್ಷಣ ಕ್ಷಣ ಹೊಸ ಆಗುತ್ತೆ ಹಾಗೆ ಇಲ್ಲಿ ಕೂಡ ಗೋಪಿಯರಿಗೆ ಪ್ರತಿಯೊಂದು ಹೆಜ್ಜೆ ಇವು ಎಷ್ಟು ಸುಂದರವಾಗಿ ನಾನು ನೋಡೇ ಇರಲಿಲ್ಲ ನಾನು ನೋಡೇ ಇರಲಿಲ್ಲ ಎಷ್ಟು ಸುಂದರವಾಗಿದೆ ಆ ಪರಮಾತ್ಮ ಹೆಜ್ಜೆಗಳು ಆ ಶಂಕಚಕ್ರ ಗದಾಪದ್ಮ ಚಿಹ್ನೆ ಇರತಕ್ಕಂತಹ ಸುಂದರವಾದಂತಹ ಪಾದ ಪದ್ಮಗಳು ಇನ್ನೊಂದು ಹೆಜ್ಜೆ ಇರ್ತದೆ ಇನ್ನೊಂದು ಸುಂದರವಾಗಿ ಕಾಣ್ತಾ ಇದೆ ಅಲ್ಲಿ ಯಾವುದೂ ಕೂಡ ಹಾಳ್ತಾಗ್ತಾ ಇಲ್ಲ ಅದೇ ಹೆಜ್ಜೆ ಹೆಜ್ಜೆಗೂ ಹೊಸ ಹೊಸದಾಗಿ ಕಾಣ್ತಾ ಇದ್ವು ಇನ್ನು ಸ್ವಭಾವದಿಂದಲೇ ಚಂಚಲನಾದಂತಹ ಆ ಶ್ರೀ ಲಕ್ಷ್ಮಿ ಅವಳ ಹೆಸರೇ ಚಂಚಲೇ ಅಂತ ಓಡುತ್ತಾ ಇರೋದು ಒಂದೊಂದು ಇನ್ನೊಂದು ಒಂದೊಂದು ಇನ್ನೊಂದು ಒಬ್ಬರ ಹತ್ರ ಅವಳು ಸರಿಯಾಗಿರೋದಿಲ್ಲ ಅವಳು ಸ್ವಭಾವದಿಂದಲೇ ಚಂಚಲ ಅಂತ ಸ್ತ್ರೀ ಆದಂತಹ ಆ ಏಳು ಶ್ರೀ ಅದಕ್ಕೆ ಯಾಕೆ ಇವನು ಪಾದಪತ್ರಗೊಂಡು ಬಿಟ್ಟು ಹೋಗ್ತಾ ಇಲ್ಲ ಅಂದ್ರೆ ಈಗ ಅದೇ ಕಾರಣ ಇರಬೇಕು ಅಂತ ಕವಿಗಳು ಹೇಳ್ತಾರೆ ಎಷ್ಟು ಸುಂದರವಾಗಿದೆ ಭಾವಿಸ್ಬೇಕು ಭಾವಿಸ್ಬೇಕು ಏಗಾಂತನ ಭಾವಿಸ್ಬೇಕು ಏನು ಆ ಕಂಪಾರಿಸನ್ ಹೇಗೆ ತಂದಿದ್ದಾರೆ ಅಂತ ಸ್ವಭಾವದಲ್ಲೇ ಚಂಚರ್ ಒಂದು ಶ್ರೀ ಅವಳು ಬಿಟ್ಟು ಹೋಗ್ಬೇಕಾಗಿತ್ತು ಪಾದ ಪದ್ಮ ಯಾಕೆ ಅವಳು ಒಬ್ಬರ ಜೊತೆಗೆ ಒಂದು ಹೆಚ್ಚು ಇರುವುದಿಲ್ಲ ಬಿಟ್ಟು ಹೋಗ್ತಾ ಇರ್ತಾಳೆ ಆದ್ರೂ ಕೂಡ ಇಲ್ಲಿ ತಂದ್ಕಳು ಆ ಭಗವಂತನ ಆ ಪಾದ ಬಿಟ್ಟು ಹೋಗ್ಲಿಲ್ವಲ್ಲ ಯಾಕೆ ಅವಳಿಗೆ ತೃಪ್ತಿಯೇ ಇಲ್ಲ ಆ ಪಾದವನ್ನು ನೋಡ್ತಾ ತೃಪ್ತಿಯೇ ಉಂಟಾಗ್ತಾ ಆ ಸೇವೆ ಮಾಡ್ತಾ ಪಾದದ ಸೇವೆಯನ್ನು ಮಾಡ್ತಾ ತೃಪ್ತಿಯೇ ಉಂಟಾಗ್ತಾ ಅದು ಅದು ಅನುರಾಗ ಅಂದರೆ ಇತ್ತು ಇಂತಹ ಅವಿಚ್ಛಿನ್ನವಾದಂತಹ ಅನುರಾಗವನ್ನು ಲಭತೆ ಪಡೆಯುತ್ತಾನೆ ಆಗ ಅವನು ಮಾಯೆಯಿಂದ ಬಿಟ್ಟು ಹೋಗುತ್ತೆ ಆವಾಗ ಬರ್ತಾನೆ ಸತರತಿ ಸತರತಿ ಸ ಲೋಕಾಂತರಯತಿ ಈಗ ಬಂತು ಸತರತಿ ಅವನು ದಾಟುತ್ತಾನೆ ಇದು ಒಂದೇದು ಏನಂದ್ರೆ ಸಾಮಾನ್ಯವಾದಂತಹ ಜೀವಿಗಳು ತುಂಬ ಕಷ್ಟಪಟ್ಟು ಅಮ್ಮ ಸಾಕಪ್ಪ ಇನ್ನೇ ಈ ಜಗತ್ತಿಗೆ ಮತ್ತೆ ಬರಬಾರ್ದು ಅಂತ ಕಾಂಪೌಂಡ್ ಹಾರ ನೆಗೆದು ಆಚೆ ಹೋಗ್ಬಿಟ್ರೆ ಇನ್ನು ನಿಜ ಕೂಡ ಯಾರು ಬರೋದಿಲ್ವೋ ಶ್ರೀರಾಮಕೃಷ್ಣ ಉದಾಹರಣೆ ಅಂಥವರು ಆದರೆ ಎರಡನೇ ಸತರತಿ ಇನ್ನಿದ್ದಾರೆ ಕೆಲವರು ಅವರು ಕೂಡ ದಾಡ್ತಾರಂತೆ ಅವ್ರೇನ್ ಮಾಡ್ತಾರೆ ಕಾಂಪೌಂಡ್ ನೆಗೆದ ಆಟ ಕಷ್ಟಪಟ್ಟು ಕಾಂಪೌಂಡ್ ಇದು ಮಾಡಿರ್ತಾರಲ್ಲ ಆ ಕಡೆ ಎಷ್ಟು ಸುಂದರವಾದಂತ ದೃಶ್ಯ ಎಷ್ಟು ಆನಂದ ಎಷ್ಟು ಸುಖ ಎಷ್ಟು ಶಾಂತಿ ಇದೆ ಅಲ್ಲಿ ಆ ಭಗವಂತನ ಧಾಮದಲ್ಲಿ ಅಲ್ಲಿ ನೋಡ್ಬಿಡ್ತಾರಲ್ಲ ಅವ್ರೇನ್ ಮಾಡ್ತಾರೆ ನೆಗೆಯುವುದಿಲ್ಲ ಆ ಜಂಪ್ ಮಾಡೋದಿಲ್ಲ ಅವ್ರೇನ್ ಮಾಡ್ತಾರೆ ವಾಪಸ್ ಬರ್ತಾರೆ ಸ ಲೋಕಾಂತಾರಯತಿ ಯಾಕೆ ಅಂತ ಹೇಳಿದ್ರೆ ನಮ್ಮಂತವ್ರೆಲ್ಲ ಇದೀವಲ್ಲ ಇಲ್ಲಿ ನಮ್ಮಂತ ಇದೀವಿ ಅವನ ಇಟ್ಕೊಂಡು ಹೋಗೋಕೆ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿದೆ ಆ ಭಗವಂತ ಅವನ ಒಂದು ಅನುಗ್ರಹ ಶಕ್ತಿ ಕೃಪೆಯ ಶಕ್ತಿ ಅಂತ ಒಂದಿದೆಯಲ್ಲ ಆ ಕೃಪೆಯ ಶಕ್ತಿ ಅವರ ಹೃದಯದಿಂದ ಬಂದು ಕೂತ್ಕೊಂಡ್ಬಿಡುತ್ತೆ ಏ ಹಾರ್ವರ್ಡವರಯಾ ಅಲ್ಲಿದ್ದಾರು ಸ್ವಲ್ಪ ಅವ್ರಿಗೂ ಸ್ವಲ್ಪ ರುಚಿಯನ್ನು ತೋರಿಸು ಬಾ ಹೋಗು ಅಂತ ಹೇಳಿ ಇವನ್ಗ ರುಚಿಯನ್ನು ತೋರಿಸಿ ಬಿಟ್ಬಿಡ್ತಾನೆ ಅವನೇನು ಬಂದ ವಾಪಾಸ್ ಜಂಪ್ ಹೊಡಿತಾನ ಆ ಕಾಂಪೌಂಡಿಂದ ಈ ಜಡೆ ಜಂಪ್ ಹೊಡಿತಾನ ವಾಪಾಸ್ ಜಗತ್ತಿಗೆ ಬರ್ತಾನವನು ಯಾಕೆ ಲೋಕಾಂತಾರ ಇಲ್ಲಿ ಇನ್ನುಳಿದಂತಹ ಅಜ್ಞರನ್ನ ಮೂರ್ಖರನ್ನ ಅವರನ್ನ ದಾಟಿಸ್ಲಿಕ್ಕೆ ಆ ಕಡೆ ದಾಟಿಸ್ಲಿಕ್ಕೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ ಆಧಿಕಾರಿಕ ಪುರುಷಗಳಿಗೆ ಪುರುಷರಿಗೆ ಈಶ್ವರ ಕೋಟಿಗಳಿಗೆ ಮಾತ್ರ ಸಾಧ್ಯ ಅದಕ್ಕೆ ಇಲ್ಲಿ ಎರಡು ಇರೋದು ಯಾರು ಹೈಲೈಟ್ ಮಾಡಿಲ್ಲ ನೀವು ನೋಡಿ ಯಾವ ವ್ಯಾಖ್ಯಾನ ತೆಗೆದು ನೋಡಿ ಎಂದ ದೆಡ್ ಅವರಿಗೆ ಎಷ್ಟೆಷ್ಟು ವ್ಯಾಖ್ಯಾನ ಅಷ್ಟು ಕೊಟ್ಬಿಡ್ತೀನಿ ಹೈಲೈಟ್ ಮಾಡಿಲ್ಲ ಇದರಲ್ಲಿ ಇಲ್ಲ ಅಂದ್ರೆ ಎರಡು ಸಲ ಹೇಳುವ ಅಗತ್ಯವೇ ಇಲ್ಲ ಎರಡು ಸಲ ಹೇಳಿದ್ರಂದ್ರೆ ಒಂದು ಹೇಳ್ಬೋದು ಎರಡು ಸಲ ಯಾಕೆ ಹೇಳಿದ್ರೆ ಈ ಪ್ರಕರಣ ಇಲ್ಲಿಗೆ ಮುಗಿಯಿತು ಅಂತ ಆದರೆ ಆ ಸ್ವಾರಸ್ಯ ಇಲ್ಲಿ ಬರುವುದಿಲ್ಲ ಇಲ್ಲಿ ಹೆಚ್ಚಾದ ಸ್ವಾರಸ್ಯ ಯಾಕೆಂದ್ರೆ ಅಲ್ಲಿ ಕಸ್ತರದಿ ಕಸ್ತರದಿ ಅಂತ ಹೇಳಿ ಎರಡು ಸಲ ಕೇಳಿದ್ರು ಅದಕ್ಕೆ ಇಲ್ಲಿ ಎರಡು ಸಲ ಸತರತಿ ಸರತಿ ಅಂತ ಎರಡು ಸಲ ಉತ್ತರ ಹೇಳಿದ್ದಾರೆ ಯಾಕೆರಡು ಸಲ ಉತ್ತರ ಹೇಳಂದ್ರೆ ಒಂದು ಸಾಮಾನ್ಯವಾದಂತಹ ಜೀವಿಗೆ ಇನ್ನೊಂದು ಆ ಈಶ್ವರ ಕೋಟಿ ಈಶ್ವರ ಕೋಟಿಯೂ ಬರ್ತಾನೆ ಅವನು ಸಾಧನೆ ಮಾಡ್ತಾನೆ ಭಗವಂತನ ಜೊತೆಗೆ ಸಾಧನೆ ಮಾಡ್ತಾನೆ ಆದರೆ ಅವನು ಆಚೆಗೆ ದಾಟಿ ಹೋಗುವುದಿಲ್ಲ ಭಗವಂತನ ಕೆಲಸಕ್ಕೆ ವಾಪಾಸ್ ಬರ್ತಾನೆ ಶ್ರೀರಾಮ್ ಕೃಷ್ಣ ಹೇಳ್ತಾರ ನಾಲ್ಕು ಜನ ಎಂದು ಹೋಗ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಕಾಂಪೌಂಡ್ ದೊಡ್ಡ ಒಂದು ಕಾಂಪೌಂಡ್ ಆ ಕಾಂಪೌಂಡ್ ಆಚೆ ಎಷ್ಟು ಆನಂದ ಏನೊಂದು ದೊಡ್ಡ ಸಂತೆಯೇ ನೆರೆದಿದೆ ಅಂತ ಕುತೂಹಲ ಉಂಟಾಗುತ್ತೆ ನೋಡಬೇಕು ಅಂತ ಕಷ್ಟಪಟ್ಟು ಎಲ್ಲಿಂದೋ ಏಣಿ ತಂದು ಎಲ್ಲ ಹತ್ತಿ ನೋಡ್ತಾರೆ ಒಬ್ಬೊಬ್ಬರೇ ಹಕ್ಕೊಂಡು ಒಬ್ಬ ನೋಡ್ತಾನೆ ಹಾ ಅಂತ ನೋಡ ಅಲ್ಲದೆ ದೈವಿ ವಾಪಸ್ ಬರೋದೇ ಇಲ್ಲ ಇವನು ಹೇಳೋದೇ ಇಲ್ಲ ಏನಾಗಿದೆಯಪ್ಪ ಅದ್ ಏನ್ ನೋಡದೆ ಏನು ಹಾಂ ಅಲ್ಲ ಅಂತ ಅಷ್ಟೇ ಇನ್ನೊಬ್ಬ ಹೋದ ಅವನು ಹಾಂದ ಅವನು ಅಲ್ಲದೆ ಹೀಗೆ ಮೂರು ಜನ ಹೋಗಿ ಮೂರು ಜನ ಕಾಂಪೌಂಡ್ ಆಚೆ ಕಡಿಮೆ ಅಷ್ಟು ಆನಂದ ಆ ಭಗವಂತನ ಆನಂದ ವಾಪಸ್ ಬರಲೇ ಇಲ್ಲ ನಾಲ್ಕನೆಯನು ಆ ಆನಂದವನ್ನು ಸಂಹರಿಸಿಕೊಂಡ ಹಾಗೆ ಆಹಾ ಆಹಾ ಎಷ್ಟು ಚೆನ್ನಾಗಿದೆ ಇದನ್ನು ಉಳಿದೋರ್ಗ ನನ್ನ ಊರ್ನಲ್ಲಿರೋರ್ಗೆಲ್ಲ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಏಣಿ ಹೇಳ್ಬೋದು ಬಾಬಾ ಬಂದಂತೆ ಬಂದ್ರು ಬಂದ್ರು ನೀವು ಬಂದ್ರೋ ಎಲ್ರೂ ಬಂದ್ರು ಬಂದ್ರು ಎಷ್ಟು ಚೆನ್ನಾಗಿದೆ ಬಂದ್ರು ಇಲ್ಲಿ ಅಂತ ಬನ್ನಿ ಇಲ್ಲೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಅದ್ಲೇನು ಅದರಲ್ಲೇ ಒದ್ದಾಡ್ತಾ ಇದೀರಲ್ಲ ಇಲ್ಲಿ ಬನ್ನಿ ಬನ್ನಿ ಅಂತ ಸೊ ಹಾಗೆ ಅದು ಅದು ಸ ಲೋಕಾಂತಾರಯನಿ ಎಲ್ಲರಿಗೂ ಸಾಧ್ಯವಿಲ್ಲ ಎಲ್ಲರಿಗೂ ಸಾಧ್ಯವಿಲ್ಲ ಒಂದನೇ ಒಂದಕ್ಕೆ ಸಾಧ್ಯವಿಲ್ಲ ಎರಡನೇ ಒಂದಿಗೆ ಮಾತ್ರ ಸಾಧ್ಯ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ ಲೋಕಾಂತಾರಯವನ್ನು ಅವನು ದಾಟಿಸ್ತಾನ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಹೇಗೆ ಹೋಗಬೇಕು ಯಾವ ಮಾರ್ಗದಲ್ಲಿ ಹೋದರೆ ಅದೇ ಪ್ರೇಮವನ್ನು ನೋಡ್ತೀಯ ಅಂತ ಹೇಳ್ತಾರೆ ಇದು ನಾರದ ಉದ್ಧವ ಬಲಿ ಹನುಮಂತ ಭೀಷ್ಮ ಕೆಲವೇ ಮಂದಿಗೆ ಮಾತ್ರ ಸಾಧ್ಯ ಪ್ರಹಲ್ಲಾದ ಇವರು ರಾಮಕೃಷ್ಣ ಪರಮಹಂಸರು ಆಚಾರ್ಯರಾದಂತಹ ಮೂರು ಆಚಾರ್ಯರು ಇಂತಹ ಒಂದು ಶಕ್ತಿವಂತರಾದಂತಹ ಇವರಿಗೆ ಮಾತ್ರ ಸಾಧ್ಯ ಹೊರತು ಎಲ್ಲರಿಗೂ ದಾಳಿ ತೋರಿಸೋದು ಎಲ್ಲರೂ ದಾರಿಯೆಲ್ಲ ತೋರಿಸೋದು ಮೋರಿ ಮಾತ್ರ ತೋರಿಸೋದು ಹಾ ದಾರಿ ತೋರ್ಸೋದಕ್ಕೆ ಎಲ್ಲರಿಗೂ ಆಗುದಿಲ್ಲ ಅದು ಯಾಕಂದ್ರೆ ದಾರಿಯಲ್ಲಿ ಹೋಗಿದ್ರೆ ತಾನೇ ದಾರಿ ತೋರಿಸೋದು ಮ್ಯಾಪ್ ನೋಡ್ಕೊಂಡು ತೋರಿಸ್ತೀನಿ ಅಂದ್ರೆ ಶಾಸ್ತ್ರಗಳಲ್ಲಿ ನೋಡ್ಕೊಂಡು ನೀನು ಹಿಂಗ ಹೋಗುವ ಅಂದ್ರೆ ಏನ್ ಗ್ಯಾರಂಟಿ ಅಲ್ಲಿ ಹೋದ್ರೆ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ ಎದೆ ತಟ್ಟಿ ಹೇಳ್ತೀಯ ನಾನು ಹೋಗಿದ್ದೇನೆ ಬನ್ನಿ ನನ್ನ ಹಿಂದೆ ಬನ್ನಿ ಎಲ್ರೂ ಅಂತ ಆವಾಗ ದಾರಿ ತೋರಿಸ್ತಾರೆ ಇಲ್ಲಾಂದ್ರೆ ಇಲ್ಲ ಅಂಧೇ ದೈವ ನಿಯಮಾನ ಯಥಾಂದಾಹ ತುಂಬಾ ಸುಂದರವಾಗಿ ಉಪನಿಷತ್ನ ಹೇಳ್ಬಿಡಿದ್ದಾರೆ ಕೂಡ್ರಿ ಕೂಡ್ರೆ ದಾರಿ ತೋರಿಸ್ತಾರೆ ಬನ್ನಿ ಸ್ವಾಮಿ ರಸ್ತೆ ದಾಡಿಸ್ತೀನಿ ಅಂತ ಇಬ್ರು ಕಾರ್ ಕಡೆಗೆ ಬಂದ್ಬಿಡ್ತಾರೆ ಹಾಗೆ ನಂತರ ಇದರ ಸ್ವರೂಪವನ್ನು ವಿವರಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ ಅನಿವಚನೀಯ ಪ್ರೇಮ ಸ್ವರೂಪ ಈಗ ಈ ಪ್ರಕರಣವನ್ನು ಇಲ್ಲೇ ನಿಂತಿ ಮುಂದಿನ ಪ್ರಕರಣವನ್ನು ತೆಗೆದುಕೊಳ್ತಾ ಇದ್ರೆ ಪುನಃ ನಿಜವಾದ ಆ ಪ್ರೇಮ ಅಂತಕ್ಕಂಥದ್ದು ಎದ್ದದ್ದು ಅಂತ ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಬಾಗಿಗಲ್ಲಿ ಹೇಳಲಿಕ್ಕಾಗತ್ತ ಇಲ್ಲ ಯಾಕೆ ಅಂದ್ರೆ ಬ್ರಹ್ಮ ಅನಿರ್ವಚನೀಯ ಬ್ರಹ್ಮ ಅನಿರ್ವಚನೀಯ ಹಾಗೆಯೇ ಬ್ರಹ್ಮ ಇಸ್ ಈಕ್ವಲ್ ಟು ಆ ಭಕ್ತಿ ಬ್ರಹ್ಮನೂ ಭಕ್ತಿಯೂ ಬೇರೆ ಬೇರೆ ಅಲ್ಲ ಎರಡು ಒಂದೇ ಹೀಗಾಗಿ ಭಕ್ತಿ ಅಂತಕ್ಕಂಥದ್ದು ಅನಿರ್ವಚನೀಯ ಅದು ಬಾಯಿಂದ ಹೇಳಿ ಬರುವಿಲ್ಲ ಯಾಕೆ ಬಾಯಿಂದ ಹೇಳಿ ಬರುವಿಲ್ಲ ಅಂದರೆ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂತಹ ಏನು ಶಕ್ತಿಗಳಿದೆಯೋ ಯಾವುದು ಒಂದನೇದಾಗಿ ಈ ಇಂಟೆಲೆಕ್ಟ್ ಬುದ್ಧಿಶಕ್ತಿ ಅಂತ ಈ ಬುದ್ಧಿಶಕ್ತಿ ಅತ್ಯಂತ ಕೆಳಗೆ ಕೆಲಸ ಮಾಡ್ತಕ್ಕಂಥ ಮೇಲ್ಗಡೆ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಇನ್ನೂ ಅನುಭವಾತೀತವಾದಂತಹ ಒಂದು ಏನು ಲೋಕವಿದೆಯೋ ಅದರಲ್ಲಿ ಅದು ಸಾಧ್ಯವಿಲ್ಲ ಬೇಕಿದ್ರೆ ಇಂಟರ್ಪ್ರಿಟೇಷನ್ ಮಾಡುತ್ತೆ ಅನುಭವವನ್ನು ಇಂಟರ್ಪ್ರಿಟೇಷನ್ ಮಾಡಿ ದೊಡ್ಡ ದೊಡ್ಡ ಲೆಕ್ಚರ್ ಕೊಡುತ್ತೆ ಅದು ಬುದ್ಧಿ ಕೆಲಸ ಲೆಕ್ಚರ್ ಕೊಡೋದು ಆದರೆ ಅನುಭವ ಆ ಅನುಭವವನ್ನು ಕೊಡೋದು ಅವನೊಬ್ಬನೇ ಅವನೊಬ್ಬನೇ ಹೀಗಾಗಿ ಅದು ಬುದ್ಧಿಗೂ ನಿಲುಕದ ವಿಷಯ ಯಥೋ ವಾಚೋ ನಿವರ್ತಂತೆ ಅಪ್ರಾ ಆಪ್ಯ ಮನಸಾದಹ ವಾಪಸ್ ಬಂದ್ಬಂತೆ ಸಾರ್ ಆಗೋದಿಲ್ಲ ಸಾರ್ ಅಂತಹ ಒಂದು ಸ್ವರೂಪ ಹೊಂದಿರತಕ್ಕಂತಹ ಈ ಪ್ರೇಮ ಹೇಗೆ ಈ ಬಾಯಿಯಲ್ಲಿ ಹೇಳಿ ಸಾಧ್ಯ ಶ್ರೀರಾಮಕೃಷ್ಣ ಹೇಳ್ತಿದ್ರು ನನಗೆ ನಿಮ್ಗೆ ವರ್ಣಿಸ್ಲಿಕ್ಕೆ ಎಷ್ಟೋ ಇಚ್ಛೆ ಆದರೆ ತಾಯಿಗೆ ಬಿಡ್ತಾ ಇಲ್ಲ ಇಲ್ಲಿ ಬಂದ ತಕ್ಷಣ ಏನೋ ಗಂಟೆ ಕಟ್ಟಂಗಾಗತ್ತೆ ಅಂತ ತಾಯಿಗೆ ಬಿಡ್ತಾ ಇಲ್ಲ ಅಂತಲ್ಲ ಆಗೋದಿಲ್ಲ ಅಂತ ಅಷ್ಟೆ ಅದು ಅವ್ರ ಭಾಷೆ ತಾಯಿ ಬಿಡ್ತಾ ಇಲ್ಲ ಅಂತ ತಾಯಿ ಬಿಟ್ಟರು ಆಗೋದಿಲ್ಲ ಯಾಕಂದ್ರೆ ಇಬ್ರು ಇರ್ಬೇಕಲ್ಲ ಅಲ್ಲಿ ಹೇಳಿ ಇಬ್ರು ಇರ್ಬೇಕಲ್ಲ ಇಲ್ಲ ಅಲ್ಲಿ ಅನಿರ್ವಚನೀಯ ಅವನೊಬ್ಬನೇ ಆನಂದ ಪಡ್ತಾ ಇರ್ತಾನ ಆನಂದ ಅದಕ್ಕೆ ಇಲ್ಲಿ ರಾಮ ಹೇಳ್ತಾನೆ ಈತಕ್ಕೆ ತತ್ವ ಪ್ರೇಮಕರ ಮಮ ಅರ ನನ್ನ ನಿನ್ನ ನನ್ನ ಮತ್ತು ನಿನ್ನ ಅಲ್ಲಿ ಇರ್ತಕ್ಕಂತಹ ಜಿವಿ ಆದಂತಹ ಸೀತೆ ಪರಮಾತ್ಮ ಅಂತಹ ರಾಮ ನನ್ನ ನಿನ್ನ ನಡುವಿನ ಪ್ರೇಮ ಇದೆಯಲ್ಲ ಅದರ ತತ್ವ ಅದರ ತತ್ವ ಜಾನಕ ಪ್ರಿಯ ಏಕಮನೋರ ನನ್ನ ಮನಸ್ಸು ಮಾತ್ರ ಹೇ ಪ್ರಿಯೆ ನನ್ನ ಮನಸ್ಸು ಮಾತ್ರ ಗೊತ್ತಿದೆ ಅದರ ತತ್ವ ಆ ಪ್ರೀತಿಯ ನಿಜವಾದ ತತ್ವ ಅದು ಏನು ಎಷ್ಟು ಅಂತ ಹೇಳಿ ನನಗೆ ಮಾತ್ರ ಗೊತ್ತಿದೆ ಇನ್ನು ತಮಾಷೆ ಏನು ಸೋಮನ ರಹತ ಸದಾ ಸೋಹಿ ಪಾಹಿ ಜಾನು ಪ್ರೀತಿ ರಸ ಇತನೇಹಿ ಮಾಹಿ ನನ್ನ ಮನಸ್ಸು ನಿನ್ನ ಹೃದಯದೊಳಗಿದೆ ಕರ್ವ ಈ ತತ್ವ ನನ್ನ ನಿನ್ನ ನಡುವಿನ ಪ್ರೇಮ ಇದೆಯಲ್ಲ ಪರಮಾತ್ಮ ಅಂತ ನನ್ನ ಜೀವಾತ್ಮ ಅಂತಹ ನಿನ್ನ ನಡುವಿನ ಪ್ರೇಮ ನನ್ನ ಮನಸ್ಸಿಗೆ ಮಾತ್ರ ಗೊತ್ತಿದೆ ಆದ್ರೆ ನನ್ನ ಮನಸ್ಸು ಎಲ್ಲಿದೆ ಅಂದ್ರೆ ನಿನ್ನ ಹೃದಯದಲ್ಲಿದೆ ಹೀಗಾಗಿ ನಮ್ಮಿಬ್ಬರಿಗೆ ಮಾತ್ರ ಅದರದ್ದು ಇದು ಗೊತ್ತು ಅದ್ರ ಸೀಕ್ರೆಟ್ ಗೊತ್ತು ಮೂರನೇ ಅವ್ರು ಯಾರಿದ್ದಾರೆ ತಿಳಿಸ್ಲಿಕ್ಕೆ ಯಾರಿದ್ದಾರೆ ಹೇಗೆ ತಿಳಿಸೋದು ಅವರಿಗೆ ಅದು ತಿಳಿಸ್ಲಿಕ್ಕೆ ನಾವಿಬ್ರಿಲ್ಲ ನಾವಿಬ್ರಿಲ್ಲ ಥರ್ಡ್ ಪಾರ್ಟಿ ಬಂತು ಅಂದರೆ ಇವರಿಬ್ಬರಿಲ್ಲ ಆ ಪ್ರೇಮ ಹೊರಟೋಗುತ್ತೆ ಆ ಪ್ರೇಮ ಆ ಕೇವಲ ಇದರಲ್ಲಿ ಮಾತ್ರ ಪರಮಾತ್ಮ ಮತ್ತು ಆ ಜೀವಾತ್ಮ ನಡುವಿನ ಒಂದು ಸಂಬಂಧ ಆ ಸಂಬಂಧ ಬೆಳೆಸ್ಕೊಂಡಾಗಿರುತ್ತೆ ಆ ಸಂಬಂಧ ಕಡ್ದಾಗ ಕೊಟ್ಟೋಗ ಸಿಗುವುದಿಲ್ಲ ಹೀಗಾಗಿ ಅದು ಇಂಟೆಲೆ ಆ ಬುದ್ಧಿಗೂ ಕೂಡ ಸಿಗುವುದಿಲ್ಲ ಮನಸ್ಸಿಗೂ ಕೂಡ ಸಿಗುವುದಿಲ್ಲ ಇನ್ ಯಾವುದೇ ಒಂದು ಇದಕ್ಕೂ ಸಿಗುವುದಿಲ್ಲ ಶಾಸ್ತ್ರಕ್ಕೆ ಸಿಗುವುದಿಲ್ಲ ಜಾನು ಪ್ರೀತಿ ರಸ ಏತನೇ ಹಿ ಮಾ ನಿಜವಾದ ರಸ ಏನು ಅಂತ ಹೇಳಿ ಇಷ್ಟು ಎಂಬುದಾಗಿ ನೀನು ತಿಳಿಸಬೇಕು ಅಂತ ಹೇಳಿ ರಾಮ ಪ್ರೀತಿಗೆ ಹೇಳುವಂತಹ ಈ ಒಂದು ವಾಕ್ಯವನ್ನ ಕುಡಿದ ಅಂತ ಹೇಳ್ತಾರೆ ಡೂಬೈಸು ಗೋಲೈ ನಾನ್ ಯಾರು ಮುಳುಗ್ತಾರೋ ಅವ್ರಿಗೆ ಹೇಳ್ಕಾಗುದಿಲ್ಲ ಯಾರು ಮುಳುಗ್ತಾರೋ ಅವ್ರಿಗೆ ಹೇಳಲಿಕ್ಕಾಗುದಿಲ್ಲ ಎಷ್ಟು ಸ್ವಾರಥ್ಯವಾಗಿ ನೋಡಿ ವಾಕ್ಯ ಯಾರು ಹೊರಟೆ ಹೊಡಿತಾರೋ ಅಥವಾ ಎಲ್ಲ ದೊಡ್ಡ ದೊಡ್ಡದಾಗ ಲೆಕ್ಚರ್ ಹಾಕ್ತಾರೋ ಅವ್ರು ಮುಳುಗಿಲ್ಲ ಅಂತ ಅರ್ಥ ಇನ್ನು ಯಾಕೆಸ್ ಕ್ರೆ ಮುಳುಗಿದ್ರೆ ಬಾಯಿ ಬಿಳಕಾಗುದಿಲ್ಲ ಮುಳುಗಿಸ್ಬಿಡುತ್ತೆ ಅಲ್ಲೆಲ್ಲ ಒಂದು ಮುಳುಗಿದ ಒಂದು ಮಾತಾಡಕ್ಕಾಗುತ್ತಾ ನೀರಿನಲ್ಲಿ ಮುಳುಗ್ದವ್ ಮಾತಾಡಕ್ಕಾಗುತ್ತಾ ಹಾಗೆ ಪ್ರೇಮ್ದಲ್ಲಿ ಮುಳುಗ್ದವನು ಮಾತಾಡೋಕಾಗುದಿಲ್ಲ ಬೂಲೈ ತು ಅಂಜಾನ್ ಅವನ್ ಮಾತಾಡ್ದ ಅಂದ್ರೆ ಅಂಜಾನ್ ಅಂತ ಅವ್ನಿಗೆ ಗೊತ್ತಿಲ್ಲ ಶುದ್ಧ ಮೂರ್ಖ ಅಂತ ಅನ್ಯ ಇದರಲ್ಲಿ ಕೂಡ ಕೇನು ಉಪನಿಷತ್ ಕೂಡ ಹೇಳುತ್ತೆ ಯಾರಿಗೆ ಗೊತ್ತಿದೆ ಅಂತ ಹೇಳ್ತಾನೋ ಅವ್ನಿಗೆ ಗೊತ್ತಿದೆ ಯಾರಿಗ ಗೊತ್ತಿಲ್ಲ ಅಂತ ಹೇಳ್ತಾನೋ ಅವ್ನಿಗೆ ಗೊತ್ತಿದೆ ಹಾಗೆಯೇ ಗಹರವು ಪ್ರೇಮ ಸಮುದ್ರ ಆ ಪ್ರೇಮದ ಸಮುದ್ರ ಅಂತಕ್ಕ ತುಂಬಾ ಆಳವಾದದ್ದು ತುಂಬಾ ಆಳವಾದದ್ದು ಕೋವು ಡೂಬೈ ಚತುರ ಸುಜಾ ಯಾರು ನಿಜವಾಗಿಯೂ ಅದರೊಳಗೆ ಡುಮ್ಕಿ ಹಾಕ್ತಾನೋ ಒಳಗಡೆ ಡೈ ಹೊಡಿತಾನೋ ಅವನು ನಿಜವಾದ ಸುಜ್ಞಾನಿ ಸುಮ್ಮನೆ ದಡದಲ್ಲಿ ನಿಂತ್ಕೊಂಡು ಆ ನೋಡಿದೆ ಪ್ರೇಮ ಇದೇ ಪ್ರೇಮ ಅಂತ ಹೇಳೋದು ಮೂರ್ಖ ಅಂತ ಶ್ರೀರಾಮಕೃಷ್ಣರು ನರೇಂದ್ರ ಕೇಳ್ತಾರೆ ನೋಡು ನೀನೊಂದು ನೊಣ ಅಂತ ಇಟ್ಕೋ ಭಗವಂತ ಜೇ ಇದು ಏನೋ ಮಧು ಜೇನುತುಪ್ಪ ಅದು ತಟ್ಟೆಯಲ್ಲಿ ಇರುತ್ತೆ ಅಂತ ಇಟ್ಕೋ ಈಗ ನೀನು ಆ ಒಂದು ಜೇನುತುಪ್ಪವನ್ನು ಹೇಗೆ ಕುಡಿತಿಯಾ ಅಂದಾಗ ನರೇಂದ್ರ ಹೇಳ್ತಾನೆ ನಾನು ತುದೀಲಿ ನಿಟ್ಕೊಂಡು ಹೀ ಕುಡಿತಿಯ ಯಾಕೋ ಮುಳುಗಬೇಕಲ್ವೇನೋ ಭಗವಂತ ಆತರ ನಿನ್ನ ಸಾಯಿಸುವುದಿಲ್ಲ ಅವನ್ ಅಮರ ನೀನದ ಮುಳುಗದ್ರೆ ಸಾಯುವುದಿಲ್ಲ ನೀನು ಅದ್ರಲ್ಲಿ ಮುಳುಗ್ರೆ ಸಾಯುವುದಿಲ್ಲ ನೀನು ಅಮರನ ಅಂತೀನಿ ನಿನ್ನಲ್ಲಿ ಇರ್ತಕ್ಕಂಥ ಉಪಾಧಿಗಳು ಸಾಯ್ತವೆ ನೀನು ಸಾಯುತ್ತೇವೆ ನೀನು ಅದರಲ್ಲಿ ಮುಳುಗಬೇಕು ಆಗ ಅವನು ಆಗ್ತಾನೆ ಇಷ್ಟನ್ನು ಹೇಳಿ ಮುಂದಿನ ತರಗತಿಯಲ್ಲಿ ಮುಂದಿನ ಸೂತ್ರನವತ ಅಂದ್ರೆ ಏನು ಅಂತ ನೋಡೋಣ ಓಂ ಊರ್ಣಮೂರ್ಣಿದಂ ಪೂರ್ಣ ಪೂರ್ಣಮ್ಚತೆ ಊರ್ಣತ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂ ದಿಶ್ಯಾಂ ್ಯಾಂ ತಿ ಓಂ ತ್ರೀಕೃಷ್ಣಾರ್ಪಣಮಸ್ತು ಹ